ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿ ನಮೋ ನಮಃ ಕೃಷ್ಣಾಯ ಯಾೇಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಣೀಷಾಯ ನಮೋ ವೇದಾಂತವೇದಿನೇ ಅರ್ಜುನ ಯುದ್ಧ ಮಾಡದೇ ಇದ್ರೆ ದುಃಖ ಆಗೋದೇ ಇಲ್ಲ ಆದರೆ ಕೃಷ್ಣ ಹೇಳ್ತಾನೆ ಇಲ್ಲ ಯುದ್ಧ ಮಾಡಲಿಕ್ಕೇ ಬೇಕು ನೀನು ಕ್ಷತ್ರಿಯ ವರ್ಣದವನು ಅರ್ಜುನನ ಸಂಶಯ ಅಥವಾ ಪ್ರಶ್ನೆ ಏನು ಅಂದರೆ ಕೃಷ್ಣ ಯುದ್ಧ ಮಾಡಿ ಆಮೇಲೆ ಅದರಿಂದ ಆಗಬಹುದಾಗಿರ್ತಕ್ಕಂಥ ದುಃಖಗಳನ್ನು ಅಭಿಮಾನ ತ್ಯಾಗ ಮಾಡಿ ದುಃಖವನ್ನು ನಿವಾರಣೆ ಮಾಡಬೇಕು ಅಂತ ಏನು ಈ ನಿನ್ನ ಉಪದೇಶ ಎಷ್ಟು ಮಟ್ಟಿಗೆ ಸರಿ ದುಃಖ ಆಗಬಾರ್ದು ಅಂತಾದರೆ ಯುದ್ಧ ಮಾಡದೇ ಇದ್ದರೆ ಯಾವ ಸಾವು ನೋವು ರಕ್ತಪಾತ ಜ್ಞಾನಿಗಳ ಗುರುಗಳ ಹಿರಿಯರ ಸಂಹಾರ ಇದ್ಯಾವುದೂ ಆಗೋದೇ ಇಲ್ಲ ಆದ್ದರಿಂದ ದುಃಖ ಉಂಟಾಗುವಂಥ ಪ್ರಸಕ್ತಿನೇ ಇಲ್ಲ ಅದನ್ನು ಬಿಟ್ಬಿಟ್ಟು ನೀನು ಹೇಳ್ತಿದ್ಯಾ ಯುದ್ಧ ಮಾಡು ಆಮೇಲೆ ಅಭಿಮಾನ ತ್ಯಾಗ ಮಾಡು ಆಗ ದುಃಖದ ನಿವಾರಣೆ ಅನ್ನೋದಾಗುತ್ತೆ ಅಂತ ನಿನ್ನ ಉಪದೇಶ ಅದ್ಯಾಕೋ ನನಗೆ ಅಷ್ಟೊಂದು ಸಮಂಜಸವಾಗಿ ಕಾಣ್ತಾ ಇಲ್ಲ ಆ ಸಂಶಯವನ್ನು ನೀನೇ ನಿವಾರಣೆ ಮಾಡಬೇಕು ಅಂತ ಅರ್ಜುನ ಕೃಷ್ಣನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ ಕೃಷ್ಣ ಹೇಳ್ತಾನೆ ಯುದ್ಧ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ತವ್ಯ ಧರ್ಮ ಕ್ಷಾತ್ರ ಧರ್ಮ ಅದನ್ನ ನಿರ್ವಹಣೆ ನೀನು ಮಾಡಲೇಬೇಕು ಆಗ ಉಂಟಾಗ್ತಕ್ಕಂಥ ಅಥವಾ ಬರಬಹುದಾಗಿರ್ತಕ್ಕಂಥ ದುಃಖವನ್ನು ಅಭಿಮಾನ ತ್ಯಾಗದಿಂದ ಅದು ಬರದೇ ಇದ್ದಂತೆ ನೋಡಿಕೊಂಡ್ರೆ ಅದೇ ಒಂದು ಫಲ ಅನ್ನೋದಾಗತ್ತೆ ಅಷ್ಟೇ ಅಲ್ಲ ಅದರಿಂದ ಮೋಕ್ಷನೂ ಕೂಡ ಪ್ರಾಪ್ತಿಯಾಗತ್ತೆ ಕೇವಲ ದುಃಖ ಆಯಿತು ದುಃಖವನ್ನು ಅಭಿಮಾನ ತ್ಯಾಗದ ಮೂಲಕ ನಿವಾರಣೆ ಮಾಡಿಕೊಳ್ಳೋದು ಅಂತ ಇಷ್ಟೇ ಅರ್ಥ ಅಲ್ಲ ಅದರದ್ದು ಮುಖ್ಯ ಫಲ ಏನು ಅಂತ ಕೇಳಿದ್ರೆ ಮುಂದೆ ಮೋಕ್ಷ ಅನ್ನೋ ಉತ್ತಮವಾಗಿರ್ತಕ್ಕಂಥ ಫಲ ಅನ್ನೋದೇ ಪ್ರಾಪ್ತಿಯಾಗ್ತಾ ಇದೆ ಅದರಿಂದ ನೀನು ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ನಿನ್ನ ಕ್ಷಾತ್ರಧರ್ಮ ಕ್ಷತ್ರಿಯ ವರ್ಣಕ್ಕೆ ಇರುವಂಥ ಕ್ಷಾತ್ರಧರ್ಮವನ್ನು ನೀನು ಪರಿಪಾಲನೆ ಮಾಡಲೇಬೇಕು ಅಂತ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಎಂ ಹೀನ ವ್ಯಥೆಯಂತ್ಯ ಪುರುಷಂ ಪುರುಷರ್ ಸಮ ದುಃಖ ಸುಖಂಧೀರಂ ಸೋ ಅಮೃತತ್ವಾಯ ಕಲ್ಪತೆ ಪುರುಷರ್ಷಭ ಪುರುಷಶ್ರೇಷ್ಠನಾಗಿರ್ತಕ್ಕಂಥ ಅರ್ಜುನನೆ ಈ ವಿಷಯ ಸಂಬಂಧಗಳು ವಿಷಯ ಪದಾರ್ಥ ಜನ್ಯ ಸುಖ ದುಃಖಗಳು ಎರಡನ್ನು ಅನಿಷ್ಟ ಅಂಥೇಳಿ ಯಾರೋ ಅದೆರಡನ್ನೂ ಸಮಾಧ ತಿಳ್ಕೊತಾನೋ ಆ ರೀತಿಯಾಗಿರ್ತಕ್ಕಂಥ ಅಭಿಮಾನವನ್ನು ಯಾರು ತ್ಯಾಗ ಮಾಡಿರ್ತಾರೋ ದೇಹಾಭಿಮಾನ ಇದ್ದಾಗಲೇ ಅಂದರೆ ಜಾಗೃತಾವಸ್ಥೆಯಲ್ಲಿ ನಿದ್ರೆ ಇಲ್ಲದೇ ಇರತಕ್ಕಂಥ ಅವಸ್ಥೆಯಲ್ಲಿ ಸುಖ ದುಃಖಗಳನ್ನು ಉಂಟು ಮಾಡಿ ನಮಗೆ ಬಾಧೆ ಕೊಡೋದಿಲ್ವೋ ಅಂತಹವನ್ನು ಮೋಕ್ಷಕ್ಕೆ ಹೋಗ್ತಾನೆ ದೇಹ ಮತ್ತೆ ವಿಷಯ ಪದಾರ್ಥಗಳಲ್ಲಿ ಅಭಿಮಾನವನ್ನು ತ್ಯಾಗ ಮಾಡುವಂತಹ ರೀತಿ ಹೇಗೆ ಅಂದರೆ ಹೇಳ್ತೀನಿ ಕೇಳು ಸುಖ ಅಥವಾ ದುಃಖಗಳಾದಾಗ ಅದರಿಂದ ಆಗ್ತಕ್ಕಂಥ ಏರಿಳಿತ ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಇದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಕ್ರಮೇಣ ದುಃಖವೂ ಹೇಗೆ ಬೇಡಬೋ ಪರಿತ್ಯಾಗಕ್ಕೆ ಅಥವಾ ಅದನ್ನು ಬಿಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅದರಂತೆಯೇ ವಿಷಯಜನ್ಯ ಸುಖ ಅದು ದುಃಖಕ್ಕೆ ಕಾರಣವಾಗಿರೋದರಿಂದ ನನಗೆ ಬೇಡ ಅನ್ನೋ ಉದಾಸೀನ್ಯ ಅನ್ನೋದು ಬರುತ್ತೆ ಅದೇ ಸಮ ಸುಖ ದುಃಖ ಸ್ಥಿತಿಯಿಂದ ಅಂದರೆ ವಿಷಯ ಪದಾರ್ಥಗಳಿಂದ ಉಂಟಾಗ್ತಕ್ಕಂಥ ಸುಖ ಮೋಕ್ಷಕ್ಕೆ ಪ್ರತಿಬಂಧಕ ಅದು ಅತ್ಯಂತಿಕ ಸುಖ ಅಲ್ಲ ಮೋಕ್ಷ ಸುಖಕ್ಕೆ ಸದುಶವಾದದ್ದು ಅಲ್ಲ ಆದ್ದರಿಂದ ಆ ವಿಷಯ ಪದಾರ್ಥಗಳಿಂದ ಜನ್ಯವಾಗುವಂತಹ ಸುಖ ಬೇಡ ಈ ರೀತಿಯಾಗಿ ಉದಾಸೀನದಿಂದ ಯಾರಿರ್ತಾನೋ ಅದು ಸಮಸ್ಥಿತಿಯೇನು ಈ ರೀತಿಯಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಕ್ರಮೇಣ ಒಂದಿನ ಏನಾಗುತ್ತೆ ವಿಷಯ ಪದಾರ್ಥಗಳಲ್ಲಿ ದೇಹಗಳಲ್ಲಿ ಎಲ್ಲ ಅಭಿಮಾನ ಕಡಿಮೆ ಹೋಗುತ್ತೆ ಇಲ್ಲಿ ಪುರುಷಂ ಪುರಂ ಅಂದ್ರೆ ದೇಹವನ್ನ ಸರತಿ ಗಚ್ಚತಿ ಪ್ರತ್ಯಕ್ಷವಾಗಿ ನೋಡ್ತಾನೆ ಅದರಿಂದ ಪುರುಷ ಅಂತ ಧೀರ ಅಂದರೆ ಸುಖ ದುಃಖ ಚ ಪ್ರಾಪ್ತೆ ಸತಿ ಸುಖ ದುಃಖ ಆದಾಗೂ ಕೂಡ ಸತ್ಕಾರ್ಯಗಳನ್ನೇ ಮಾಡೋನು ಅತಏವ ಸಮ ದುಃಖ ಸುಖಂ ಅಂತ ಸುಖ ದುಃಖಗಳು ಬಂದಾಗ ಅದರಿಂದ ಆಗ್ತಕ್ಕಂಥ ಏರಿಳಿತಗಳು ಕುಗ್ಗುವಿಕೆ ಹಿಗ್ಗುವಿಕೆ ಅದು ಬಾರದೇ ಇದ್ದಂಗೆ ತಡಿಲಿಕ್ಕೆ ಅಥವಾ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನಿಲ್ಲ ಅವನೇ ಧೀರ ಆದ್ದರಿಂದ ಸುಖ ದುಃಖ ಎರಡೂ ಕೂಡ ತನಗೆ ಬೇಡವಾದಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸಮವಾಗಿರ್ತಕ್ಕಂಥ ಭಾವವನ್ನು ಭಾವನೆಯನ್ನು ಯಾರು ಹೊಂದುತ್ತಾನೋ ಅವನು ಧೀರ ದುಃಖ ಪುರುಷಾರ್ಥ ಅಲ್ಲದ ಕಾರಣ ನಮಗೆ ಬೇಡ ಜಗತ್ತಿನಲ್ಲಿ ಎಲ್ಲರೂ ಸುಖವನ್ನು ಅಪೇಕ್ಷೆ ಮಾಡ್ತಾರೆ ಸುಖಕ್ಕಾಗಿ ನಾನು ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋದು ಜಗತ್ತಿನಲ್ಲಿ ಕಂಡಿದೆ ಆದರೆ ದುಃಖಕ್ಕಾಗಿ ಯಾರೂ ಕೂಡ ಪ್ರಯತ್ನವನ್ನು ಮಾಡೋದಿಲ್ಲ ಆದರೆ ದುಃಖ ಬರೋದು ಕೂಡ ನಿಂತಿಲ್ಲ ಪ್ರತಿಯೊಬ್ಬ ಜೀವನ ಅಪೇಕ್ಷೆ ಏನು ಸುಖಮಯವ ಮೇಯ್ಯ ನನಗೆ ಯಾವಾಗಲೂ ಸುಖನೇ ಇರಲಿ ದುಃಖ ಮನಾಗಪಿ ಮಾಡಬಹುದು ದುಃಖ ಅನ್ನೋದು ನನಗೆ ಯಾವಾಗಲೂ ಬೇಡ ಅಂತ ಆ ಕಾರಣಕ್ಕಾಗಿ ಸುಖವನ್ನು ಬೆಳೀಬೇಕು ಅಂತ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಲೋಕದಲ್ಲಿ ಜೀವರು ಮಾಡ್ತಾರೆ ಆದರೆ ದುಃಖಕ್ಕೆ ಯಾರೂ ಯಾವತ್ತೂ ಪ್ರಯತ್ನ ಮಾಡೋದಿಲ್ಲ ದುಃಖದ ನಿವೃತ್ತಿಗಾಗಿ ಪ್ರಯತ್ನ ಮಾಡ್ತಾರೆ ಹೊರತು ದುಃಖ ಬರಲಿ ಅಂತ ಯಾರೂ ಕೂಡ ಹೇಳೋದಿಲ್ಲ ದುಃಖಗಳು ಕಷ್ಟಗಳು ಬರಲಿ ಅಂತ ಜಗತ್ತಿನಲ್ಲಿ ಹೇಳಿರ್ತಕ್ಕಂಥ ಒಬ್ಬಳೆ ವೀರ ಮಾತೆ ನಿನ್ನ ತಾಯಿಯಾಗಿರ್ತಕ್ಕಂಥ ಕುಂತಿದ್ದೇವೆ ಕಷ್ಟಗಳೆಲ್ಲ ಬರಲಿ ನನಗೆ ಅಂತ ಪ್ರಾರ್ಥನೆ ಮಾಡಲು ಜಗತ್ತಿನಲ್ಲಿ ಅವಳೊಬ್ಬಳೆ ವೀರಮಾತೆ ಕುಂತಿದ್ದೇವೆ ಯಾಕೆ ಅಂತ ಕೇಳಿದ್ರೆ ಸದಾ ಶ್ರೀಕೃಷ್ಣನ ಸ್ಮರಣೆ ಬರುತ್ತೆ ಶ್ರೀಕೃಷ್ಣನ ದರ್ಶನಾದಿಗಳ ಭಾಗ್ಯ ಸಿಗತ್ತೆ ಅಂತ ಆ ರೀತಿಯಾಗಿ ವಿಷಯಜನ್ಯ ವಿಷಯ ಪದಾರ್ಥಗಳಿಂದ ಬರ್ತಕ್ಕಂತಹ ಸುಖವೂ ನನಗೆ ಬೇಡ ಯಾಕೆ ಅದು ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಯಾರು ಮಾಡ್ತಾನೋ ಅವನು ಸುಖ ಬಂದಾಗ ಹಿಗ್ಗೋದಿಲ್ಲ ದುಃಖ ಬಂದಾಗ ಕುಗ್ಗೋದಿಲ್ಲ ಸಮದುಖ ದುಃಖ ಸುಖ ಅಥವಾ ಸುಖಿ ಈ ರೀತಿಯಾಗಿ ಅನ್ನಿಸ್ತಾನೆ ಇದು ಹೇಗೆ ಸಾಧ್ಯ ಅಂದರೆ ಸುಖಕ್ಕೆ ಕಾರಣವಾಗಿರ್ತಕ್ಕಂಥ ವಸ್ತುವಿನಲ್ಲಿ ಇದು ಚೆನ್ನಾಗಿದೆ ಅನ್ನೋ ಅಭಿಮಾನವನ್ನು ಹೊಂದಿರೋದಿಲ್ಲ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ವಸ್ತುವಿನಲ್ಲಿ ದ್ವೇಷ ಭಾವನೆಯನ್ನು ಕೂಡ ಹೊಂದಿರೋದಿಲ್ಲ ಆದ್ರಿಂದ ವಿಷಯಗಳಲ್ಲಿ ಮತ್ತು ವಸ್ತುಗಳಲ್ಲಿ ಅಭಿಮಾನಮನ್ನ ತ್ಯಾಗ ಮಾಡಿ ಆದರೂ ಸುಖ ದುಃಖ ಬರದಂತೆ ಇರ್ತಾನೆ ಅದರಿಂದ ಏನಾಯಿತು ನಾನು ನನ್ನದು ಒಂದು ಅಭಿಮಾನಕ್ಕೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಆ ವಸ್ತುವಿಗೆ ಹಾನಿ ಆದಾಗ ದುಃಖ ಆ ವಸ್ತುವಿಗೋ ವ್ಯಕ್ತಿಗೋ ಒಳ್ಳೆಯದಾದಾಗ ಸುಖ ಈ ರೀತಿಯಾಗಿ ಆಗುವಂಥದ್ದು ಇಂತಹ ಅಭಿಮಾನವನ್ನು ಬಿಟ್ಟಾಗ ಅಥವಾ ತ್ಯಾಗ ಮಾಡಿದಾಗ ಸುಖ ದುಃಖಗಳು ಅನ್ನೋದಾಗೋದಿಲ್ಲ ಅದನ್ನು ಬಿಟ್ಟು ಯುದ್ಧವನ್ನೇ ಬಿಟ್ಟು ಯುದ್ಧದಿಂದ ಆಗುವಂತ ದುಃಖವನ್ನು ಬಾರದೇ ಇದ್ದಂತೆ ಮಾಡ್ಬೋದು ಅಂತಾದರೆ ಇಲ್ಲ ಅರ್ಜುನ ನೀನು ಕ್ಷತ್ರಿಯ ಕರ್ತವ್ಯ ಕರ್ಮ ಅದನ್ನು ತ್ಯಾಗ ಮಾಡುವಂಥ ಪ್ರಸಕ್ತಿ ಇಲ್ಲವೇ ಇಲ್ಲ ನೀನು ಮಾಡಲೇಬೇಕಿದು ಕಡ್ಡಾಯ ಕಂಪಲ್ಸರಿ ಒಂದು ವೇಳೆ ತ್ಯಾಗ ಮಾಡಿದರೆ ಅದು ಅಧರ್ಮ ಅಂತ ಕರ್ಸ್ಕೊಳತ್ತೆ ಹೊರತು ಧರ್ಮ ಅಂತ ಯಾವತ್ತೂ ಕರ್ಸ್ಕೊಳ್ಳೋಲ್ಲ ಆದ್ದರಿಂದ ಕರ್ತವ್ಯ ಕರ್ಮವನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿ ಅದರಿಂದ ಆಗ್ತಕ್ಕಂಥ ದುಃಖವನ್ನು ಗೆಲ್ಲಬೇಕು ಇದರಿಂದ ಭಗವಂತನ ಅನುಗ್ರಹ ನಂತರದಲ್ಲಿ ಮೋಕ್ಷಪ್ರಾಪ್ತಿಯನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಸಿಗತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ನಿದ್ರೆ ಅಥವಾ ಮೂರ್ಛಾವಸ್ಥೆಯಲ್ಲಿ ಅಥವಾ ಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳಲ್ಲಿದ್ದಾಗ ಸಾಮಾನ್ಯ ಜನರಿಗೂ ಕೂಡ ಶರೀರ ಅಭಿಮಾನ ಅಥವಾ ದೇಹಾಭಿಮಾನ ಅನ್ನೋದು ಇರೋದಿಲ್ಲ ಅಭಿಮಾನ ತ್ಯಾಗದಿಂದ ಮೋಕ್ಷ ಆಗೋದೇ ಆದರೆ ನೀ ಹೇಳ್ದಂಗೆ ಅವರಿಗೂ ಕೂಡ ಈ ಮೇಲಿನ ಮೂರು ಅವಸ್ಥೆಗಳಲ್ಲಿ ಒಂದೋ ಮೂರ್ಛಾ ಅಥವಾ ಅಸಂಪ್ರಜ್ಞಾದಿ ಸಮಾಧಿ ಅವಸ್ಥೆ ಅಥವಾ ನಿದ್ರ ಅವಸ್ಥೆ ಆವಾಗಲೇ ಮೋಕ್ಷ ಆಗಬೇಕಾಗಿತ್ತಲ್ವಾ ನೀ ಹೇಳಿದ್ದೇನು ದೇಹಾಭಿಮಾನ ಇಲ್ಲದೇ ಇದ್ದಾಗ ಅಂತ ಜೀವನಿಗೆ ನಿದ್ರಾವಸ್ಥೆಯಲ್ಲೂ ದೇಹದ ಮೇಲೆ ಅಭಿಮಾನ ಅನ್ನೋದಿರೋಲ್ಲ ಮೂರ್ಛಾವಸ್ಥೆಯಲ್ಲೂ ದೇಹಾಭಿಮಾನ ಅನ್ನೋದಿರೋಲ್ಲ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲೂ ದೇಹಾಭಿಮಾನ ಅನ್ನೋದು ಕಿಂಚಿತ್ತೂ ಇರೋಲ್ಲ ಅಂದಮೇಲೆ ಅವಾಗಲೇ ಮೋಕ್ಷ ಆಗಬೇಕಾಗಿತ್ತಲ್ಲ ಅಂತ ಆಕ್ಷೇಪ ಈ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪುರುಷ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿಯ ಪೂರುಷ ಅಂದರೆ ಶರೀರದ ಬಗ್ಗೆ ಎಚ್ಚರ ಇರ್ತಕ್ಕಂಥವನು ಅನ್ನೋ ಒಂದು ವಿಚಾರವನ್ನು ಸೂಚನೆ ಮಾಡುವಂಥದ್ದು ಅದರಿಂದ ತಾತ್ಪರ್ಯ ಏನು ಅಂದರೆ ನಿದ್ರಾದಿ ಕಾಲದಲ್ಲಿ ಶರೀರದ ಮೇಲೆ ಪರಿಜ್ಞಾನ ಇರೋದಿಲ್ಲ ಶರೀರ ಪರಿಜ್ಞಾನ ಇದ್ದಾಗ ಶರೀರ ಮತ್ತು ವಿಷಯ ಪದಾರ್ಥಗಳಲ್ಲಿ ಅಭಿಮಾನವನ್ನು ತ್ಯಾಗ ಮಾಡಬೇಕು ಅದು ಮೋಕ್ಷಕ್ಕೆ ಕಾರಣ ಅಂತ ಅರ್ಥ ಪುರುಷ ಅಂದರೆ ಅವನು ಪ್ರತ್ಯಕ್ಷವಾಗಿ ನೋಡ್ತಾನೆ ಶರೀರ ದರ್ಶನವಂತಮ್ಮ ಅಂತ ಅರ್ಥ ಮಾಡ್ಯಾರೆ ಪುರುಬ್ರಹ್ಮ ಗುಣಾಧಿಷ್ಠ್ಯಾತ್ ತತ್ವಜ್ಞಾನಾತ್ ಪುರುಷ ಸ್ಮೃತ ಇತ್ಯುತ್ತೇಹೇ ಶರೀರ ಅಭಿಮಾನ ತ್ಯಾಗದಿಂದ ದುಃಖವನ್ನು ಕಳ್ಕೊಂಡ ಮಾತ್ರದಿಂದ ಮೋಕ್ಷ ಸಿಗತ್ತಾ ಅಂತ ಕೇಳಿದ್ರೆ ಇಲ್ಲ ಅದಕ್ಕೆ ತೈತಿರಿಯ ಉಪನಿಷತ್ತಿನ ಶ್ರುತಿ ವಾಕ್ಯವನ್ನು ಹೇಳ ಹೇಳ್ತಾರೆ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಜ್ಞಾನೇನ ಅಮೃತಿ ಭವತಿ ಆದ್ದರಿಂದ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವನು ಅಂತ ಅರ್ಥ ಹೇಗೆ ಅರ್ಥ ಮಾಡ್ತಾರೆ ಅಂತ ಕೇಳಿದ್ರೆ ಗುಣಪೂರ್ಣನಾಗಿದ್ದರಿಂದ ಬ್ರಹ್ಮನೇ ಪರಬ್ರಹ್ಮ ಪುರು ಶಬ್ದವಾಚ್ಯನಾಗಿ ಇರೋನು ಅವನ ಜ್ಞಾನವನ್ನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನವನ್ನು ಗಳಿಸಿದವನೇ ಪುರುಷ ಅಂತ ಇಲ್ಲಿ ಅರ್ಥ ಆದ್ದರಿಂದ ಪುರು ಬ್ರಹ್ಮ ಗುಣ ಗುಣ ಆಧಿಕ್ ತತ್ವಜ್ಞಾನ ಸ್ಮೃತಃ ಇತ್ಯುಕ್ತೆಯೇ ಆದ್ದರಿಂದ ದೇಹಾಭಿಮಾನ ಅಥವಾ ಶರೀರಾಭಿಮಾನ ತ್ಯಾಗ ಮಾಡಿ ಬ್ರಹ್ಮಜ್ಞಾನಿ ಮಾತ್ರ ಮೋಕ್ಷಕ್ಕೆ ಅರ್ಹನಾಗ್ತಾನೆ ಪುರು ಅಂದರೆ ಪೂರ್ಣನಾಗಿರ್ತಕ್ಕಂಥ ಬ್ರಹ್ಮ ಅವನನ್ನು ಸರತಿ ತಿಳಿಯುವವನು ಅರ್ಥಾತ್ ಬ್ರಹ್ಮಜ್ಞಾನಿಹಿ ಪುರುಷ ಅಂತ ಕರೆಸ್ಕೊತಾನೆ ಇಂತಹ ಪುರುಷನನ್ನು ಮಾತ್ರ ಸ್ಪರ್ಶ ನ ವ್ಯಥೆಯಂತಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖಗಳು ಅವನಿಗಾಗೋದಿಲ್ಲ ಅಷ್ಟೇ ಅಲ್ಲ ಸತ್ಕರ್ಮದಿಂದ ಎಂದು ದುಃಖ ಆಗೋದಿಲ್ಲ ಅದರಂತೆ ಕೆಟ್ಟ ಕರ್ಮ ಅಥವಾ ಕುಕರ್ಮದಿಂದ ಎಂದೂ ಒಳ್ಳೆಯದಾಗೋದೇ ಇಲ್ಲ ಅರ್ಜುನ ಈಗ ಇನ್ನೊಂದು ರೀತಿಯಾಗಿ ಸಂಶಯವನ್ನು ಹೇಳ್ತಾನೆ ದರ್ಶನ ಸ್ಪರ್ಶನ ಸಂಭಾಷಣೆಗೆ ಇವುಗಳಿಗೆ ಮಾಧ್ಯಮವಾಗಿರ್ತಕ್ಕಂಥ ಈ ದೇಹ ಅಥವಾ ಶರೀರ ಅಂತಹ ಈ ದೇಹ ನಾಶ ಆದರೂ ಅಭಿಮಾನ ತ್ಯಜಿಸಿದವರಿಗೆ ತ್ಯಾಗ ಮಾಡಿದವರಿಗೆ ದುಃಖ ಆಗಲ್ಲ ಆಗಬೇಕಾಗಿಲ್ಲ ಅಂತ ನೀ ಹೇಳಿದ ವಿಚಾರವನ್ನು ಒಪ್ಪಿದ್ರೂ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಂಶಯ ಅನ್ನೋದು ನಮಗೆ ಬರ್ತಾ ಇದೆ ಈ ಎಲ್ಲ ಭೀಷ್ಮ ದ್ರೋಣಾದಿಗಳು ದುರ್ಯೋಧನಾದಿಗಳು ತಾವಾಗಿಯೇ ಸ್ವಾಭಾವಿಕವಾಗಿ ಸತ್ತರೆ ಅಂದರೆ ನ್ಯಾಚುರಲ್ ಡೆತ್ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಸ್ವಾಭಾವಿಕ ಮರಣ ಸಹಜ ಮರಣ ಅಂತ ಬಂದರೆ ಆಗ ಆ ದುಃಖವನ್ನು ಗೆಲ್ಲಬೋದು ಅಥವಾ ಪರಿಹಾರ ಮಾಡ್ಕೋಬೋದು ಆಯಸ್ಸು ತೀರಿತ್ತೋ ಅದರಿಂದ ಸತ್ರು ಅಂತ ವ್ಯವಹಾರ ಅನ್ಕೋತೀವಿ ಆದರೆ ಅವರ ಸಾವು ಈಗ ಅನಿವಾರ್ಯ ಅಲ್ಲ ಅದು ನಮ್ಮಿಂದಲೇ ಆಗ್ತಾಯಿದೆ ಅಸ್ವಾಭಾವಿಕ ಮರಣ ಅನ್ಯಾಚುರಲ್ ಡೆತ್ ಇದ್ದಂತ ಅಂದರೆ ನಾವು ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಿದ್ವಿ ಅನ್ನೋ ರೀತಿಯಾಗಿ ಆಗತ್ತೆ ಆದ್ದರಿಂದ ನಾವು ಯುದ್ಧ ಮಾಡ್ತಾ ಇರೋದ್ರಿಂದ ಅವರಿಗೆ ಮರಣ ಬಂದಂಗಾಗತ್ತೆ ಯಾವತ್ತಿದ್ರೂ ಸಾಯೋರೇ ಮರಣ ಅಪಹರಿಯ ಅಪರಿಹಾರ್ಯ ಅಂತ ತಿಳ್ಕೊಂಡು ಅವರ ನಾವೇ ಹೀಗೆ ಕೊಲ್ಲೋದು ಸರಿನಾ ಜಾತಸ್ಯ ಮರಣಮ್ ಧ್ರುವ ಹುಟ್ಟದವರೆಲ್ಲ ಸಾಯ್ಬೇಕು ನಿಜ ಆದರೆ ಅವರು ಅವರವರ ಆಯುಸ್ ತೀರದಾಗ ಅವರು ಸಾಯ್ತಾರೆ ಆವಾಗ ನಮಗೆ ದುಃಖ ಆಗೋದಿಲ್ಲ ಆಯುಸ್ ಹೋಗಿತ್ತು ಅಥವಾ ಇನ್ನೇನೋ ರೋಗ ಬಂದಿತ್ತು ಆ ಸತ್ರು ಅಂತ ಇಲ್ಲಿ ಹಾಗಲ್ಲ ಎಲ್ಲ ಬಲ ಜ್ಞಾನಾದಿಗಳಿಂದ ಕೂಡಿರ್ತಕ್ಕಂಥವ್ರು ಯುದ್ಧದಲ್ಲಿ ನಾವು ಬಾಣ ಪ್ರಯೋಗ ಮಾಡಿದಾಗ ಸತ್ತರೆ ನಾವು ಅವ್ರನ್ನ ಕೊಂದ್ವಿ ಅನ್ನೋದಿದ್ದೇ ಇರತ್ತೆ ಇದರಿಂದ ಏನಾಗತ್ತೆ ನಮಗೆ ಪಾಪ ಬರುತ್ತೆ ನರಕಾದೆ ಅನರ್ಥ ಪ್ರಾಪ್ತಿಯಾಗತ್ತಲ್ವಾ ಅಷ್ಟೇ ಅಲ್ಲ ಭೀಷ್ಮ ದ್ರೋಣಾದಿಗಳಿಗೆ ಮರಣಾನಂತರ ನರಕಾದಿ ಲೋಕಗಳೇನಾದರೂ ಪ್ರಾಪ್ತಿಯಾದರೆ ಅದಕ್ಕೆ ನಾವು ಕಾರಣ ಆಗ್ತೀವಲ್ವ ಇನ್ನೂ ಒಂದು ವಿಚಾರ ದುಷ್ಟ ದುರ್ಯೋಧನಾದಿಗಳಿಗೆ ಯುದ್ಧದಲ್ಲಿ ಸಾವೋತ್ವ ಮರಣ ಬಂದರೆ ವೀರ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿನೂ ಆಗ್ಬೋದಲ್ವಾ ಒಟ್ಟಿನಲ್ಲಿ ಈಗ ಅಲ್ಲದೇ ಇದ್ದರೂ ಪರಲೋಕದಲ್ಲಿದ್ದರೂ ದುಃಖಕ್ಕೆ ಕಾರಣ ಆಗ್ಬೋದಾಗಿರ್ತಕ್ಕಂಥ ಈ ಯುದ್ಧವನ್ನು ಕೈ ಬಿಡೋದೇ ಸರಿ ಅಂತ ಅರ್ಜುನನ ವಾದ ಹೀಗೆ ಅನೇಕ ಸಮಸ್ಯೆಗಳನ್ನು ಶ್ರೀಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ ಅರ್ಜುನ ಆಗ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ ಅರ್ಜುನ ಸತ್ಕಾರ್ಯದಿಂದ ಎಂದೂ ದುಃಖ ಆಗೋದೇ ಇಲ್ಲ ದುಷ್ಕರ್ಮದಿಂದ ಎಂದೆಂದಿಗೂ ಸುಖ ಅನ್ನೋದು ಉಂಟಾಗೋದೇ ಇಲ್ಲ ನಾಸೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಸ್ತ್ವ ನಯೋಸ್ತತ್ವದರ್ಶಿಭಿ ಈ ಶ್ಲೋಕದಲ್ಲಿ ಸತ್ ಶಬ್ದಕ್ಕೆ ಸತ್ಕರ್ಮ ಅಂತ ಅರ್ಥ ಅಸತ್ ಅನ್ನೋ ಶಬ್ದಕ್ಕೆ ಅಸತ್ಕರ್ಮ ಅಥವಾ ದುಷ್ಕರ್ಮ ಅಂತ ಅರ್ಥ ಭಾವ ಅಂದರೆ ಸುಖ ಅಭಾವ ಅಂದರೆ ದುಃಖ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡ್ತಾರೆ ಹಾಗೆ ಹೇಗೆ ಅರ್ಥ ಮಾಡ್ತಾರೆ ಅಂದರೆ ಮುಂದೆ ಹದಿನೇಳನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾನೆ ಪ್ರಶಸ್ತೆ ಕರ್ಮಣಿ ತಥ ಸತ್ ಶಬ್ದ ಪಾರ್ಥ ಯುಜ್ಯತೆ ಸತ್ ಶಬ್ದಕ್ಕೆ ಸತ್ಕರ್ಮ ಅಸತ್ಕರ್ ಶಬ್ದಕ್ಕೆ ದುಷ್ಕರ್ಮ ಅಂತ ಈ ಯುದ್ಧ ಅನ್ನುವಂತಹ ಕರ್ಮ ಸತ್ಕರ್ಮ ಯಾಕೆ ಅಂದರೆ ಭಗವಂತನ ದ್ವೇಷಿಗಳ ಮತ್ತು ಅವರ ಅನುಯಾಯಿಗಳ ನಿಗ್ರಹ ರೂಪವಾಗಿರೋದ್ರಿಂದ ಇದು ಒಳ್ಳೆಯ ಕೆಲಸ ಸತ್ಕಾರ್ಯ ಸತ್ಕರ್ಮ ಅಂತ ಕರೆಸ್ಕೊಳತ್ತೆ ಆದ್ದರಿಂದ ಈ ಯುದ್ಧದಿಂದ ಪರಲೋಕದಲ್ಲಿ ದುಃಖ ಆಗೋದೇ ಇಲ್ಲ ಸುಖವೇ ಆಗತ್ತೆ ಅಂತ ಅಭಿಪ್ರಾಯ ಕೆಟ್ಟ ಕೆಲಸದಿಂದ ಸುಖ ಅನ್ನೋದು ಹೇಗೆ ಆಗೋದಿಲ್ವೋ ಅಥವಾ ಆನಂದ ಆಗೋದಿಲ್ವೋ ಅದೇ ರೀತಿಯಾಗಿ ಒಳ್ಳೆಯ ಕೆಲಸದಿಂದ ಎಂದೂ ದುಃಖ ಆಗೋದಿಲ್ಲ ಈ ವಿಷಯದಲ್ಲಿ ಜ್ಞಾನಿಗಳು ಮಹಾತ್ಮರು ಪರಂಪರೆಯಿಂದ ಹೇಳ್ತಕ್ಕಂಥ ಮಾತುಗಳೇ ಆಧಾರ ಉಭಯೋ ಅನಯೋಹೋ ಈ ಎರಡೂ ವಿಷಯದ ಅಂದರೆ ಅಸತ್ಕರ್ಮ ಅಥವಾ ದುಷ್ಕರ್ಮದಿಂದ ಸುಖ ಇಲ್ಲ ಸತ್ಕರ್ಮದಿಂದ ಎಂದಿಗೂ ದುಃಖ ಇಲ್ಲ ಈ ಎರಡಕ್ಕೂ ಅಂತಸ್ತು ಅಂದರೆ ಪರಂಪರೆಯಿಂದ ಬಂದಿರತಕ್ಕಂಥ ಉಪದೇಶವೇ ಪ್ರಮಾಣವಾಗಿ ತತ್ವಜ್ಞಾನಿಗಳಿಂದ ದುಷ್ಟವಾಸ್ತು ತಿಳಿಯಲ್ಪಟ್ಟೇ ಇದೆ ವಿಚಾರ ಹೊಸದೇನಲ್ಲ ಅಂತಹ ಅಂದರೆ ನಿರ್ಣಯ ಅಂತ ಅರ್ಥ ಗೀತೆಯ ಪೂರ್ವಾರ್ಧದ ವಿಷಯದಲ್ಲಿ ಹೇಳಿರ್ತಕ್ಕಂಥ ನಿರ್ಧಾರ ಇನ್ನೊಬ್ಬರ ನಿರ್ಧಾರ ನಮಗೆ ಪ್ರಮಾಣ ಆಗೋದಿಲ್ಲ ಅದಕ್ಕಾಗಿ ತತ್ವದರ್ಶಿ ಮಹಾತ್ಮರು ಕಂಡು ಉಪದೇಶದ ಪರಂಪರೆ ಅಂತ ಈ ರೀತಿಯಾಗಿ ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಾಗೋ ಸಮಾಧಾನ ಹೇಳ್ತಿದ್ದು ಕೇಳು ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣ ಅರ್ಜುನ ಕೇಳ್ತಾನೆ ನನ್ನನ್ನು ಸೇರಿಸಿ ಎಲ್ಲ ಚೇತನರು ಕೂಡ ಅನಾದಿ ನಿತ್ಯರು ಅಂತ ಪ್ರಮಾಣದಿಂದ ಸಾಧಿಸ್ಬೋದು ಅದೇ ರೀತಿಯಾಗಿ ಹಿಂದೆ ನೀನೇ ಈ ಮಾತನ್ನು ಹೇಳಿದ್ಯಾ ಆದರೆ ಅದು ಸರಿಯಲ್ಲ ಅನಾದಿಯಾದದ್ದು ನಿತ್ಯ ಅಂತ ವ್ಯಾಪ್ತಿಯನ್ನು ನಿರ್ಧರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ದೃಷ್ಟಾಂತವೇ ಅಲ್ಲಿ ಇಲ್ಲ ಚೇತನರನ್ನ ಬಿಟ್ಟರೆ ಉಳಿದ ವಸ್ತು ಅನಾದಿ ನಿತ್ಯ ಅನ್ನಲಿಕ್ಕೆ ಆಧಾರ ಅಥವಾ ಪ್ರಮಾಣ ಇಲ್ಲದೆ ಇರೋದರಿಂದ ಅಂತಹ ವಸ್ತುವೇ ಇಲ್ಲ ಅಂತ ಅರ್ಜುನನ ಸಂಶಯ ಅದಕ್ಕೆ ಕೃಷ್ಣ ಹೇಳ್ತಾನೆ ಚೇತನರು ಮಾತ್ರ ಅಲ್ಲದೆ ಅನಾದಿ ನಿತ್ಯವಾಗಿರ್ತಕ್ಕಂಥ ಬೇರೆ ವಸ್ತುಗಳೂ ಇದೆ ನಾ ಸತೋ ವಿದ್ಯತೆ ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಹಿಂದೆ ಇದೇ ಎರಡನೇ ಅಧ್ಯಾಯದಲ್ಲಿ ನತ್ಮೇವಾಹಂ ಹನ್ನೆರಡನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳರ್ ಶ್ರೀಕೃಷ್ಣ ಪರಮಾತ್ಮ ಅನಾದಿ ನಿತ್ಯ ಅಂತ ತಿಳಿದವರಿಗೆ ಅವನನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ಅವನಂತೆ ಎಲ್ಲ ಜೀವರು ಅನಾದಿನಿತ್ಯರು ಅಂತ ರೀತಿಯಾಗಿ ಇನ್ನೊಂದು ರೀತಿಯಾಗಿ ಕೃಷ್ಣನೂ ನಮ್ಮಂತೆ ಒಬ್ಬ ಚೇತನ ಅವನು ಅನಾದಿ ನಿತ್ಯ ಅನ್ನೋದು ಸಂದಿಗ್ಧ ಹೀಗಾಗಿ ಅವನನ್ನೂ ಸೇರಿಸಿ ಎಲ್ಲ ಚೇತನರು ಅನಾದಿಯಾಗಿರೋದರಿಂದ ನಿತ್ಯರು ಅನಾದಿನಿತ್ಯವಾಗಿರತಕ್ಕಂಥ ವಸ್ತು ಒಂದಿದ್ದರೆ ಅದನ್ನ ನಿದರ್ಶನಕ್ಕಾಗಿ ಕೊಟ್ಟು ಜೀವರು ಅನಾದಿನಿತ್ಯರು ಅಂತ ಹೇಳ್ಬೋದು ಸಾಧಿಸ್ಬೋದು ಆದರೆ ಅಂತಹ ವಸ್ತುವೇ ಇಲ್ಲ ಆದ್ದರಿಂದ ಜೀವರಿಗೆ ಹೇಗೆ ನಿತ್ಯತ್ವವನ್ನು ಸಾಧನೆ ಮಾಡಬೇಕು ಅಂತ ಕೇಳಿದ್ರೆ ನಾಸೋ ವಿದ್ಯತೆ ಭಾವೋ ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಪ್ರಾಗಭಾವ ಪ್ರಧ್ವಂಸಭಾವ ಸದಾಭಾವ ಉದಾಹರಣೆಗೆ ಒಂದು ಬಟ್ಟೆ ಅದು ಸಿದ್ಧ ಆಗೋದಕ್ಕಿಂತ ಮುಂಚೆ ಇರೋದಿಲ್ಲ ಇದು ಪ್ರಾಗಭಾವ ಬಟ್ಟೆ ಸಿದ್ಧ ಆದ ಮೇಲೆ ಅದನ್ನು ಬಟ್ಟೆ ಅಂತ ಗುರುತಿಸ್ತೀವಿ ಉಪಯೋಗ ಮಾಡ್ತೀವಿ ಅದಕ್ಕಿಂತ ಮುಂಚೆ ಇರೋದಿಲ್ಲ ಆ ಬಟ್ಟೆ ಸುಟ್ಟೋದ ಮೇಲೂ ನಾಶ ಆದ ಮೇಲೂ ಅದಿರೋದಿಲ್ಲ ಅದು ಧ್ವಂಸ ಹುಟ್ಟಿದ ವಸ್ತುವಿಗೆ ಪ್ರಾಗ್ ಅನ್ನೋದಿರೋದಿಲ್ಲ ನಾಶ ಇಲ್ಲದೆ ಇರತಕ್ಕಂಥ ವಸ್ತುವಿಗೆ ಧ್ವಂಸ ಅನ್ನೋದಿರೋದಿಲ್ಲ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಮೂಲ ಜಡ ಪ್ರಕೃತಿ ಜಡ ಪ್ರಕೃತಿಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಪರಬ್ರಹ್ಮ ಈ ಎರಡಕ್ಕೂ ಪ್ರಾಗಭಾವ ಆಗಲಿ ಪ್ರಧ್ವಂಸಭಾವ ಆಗಲಿ ಇಲ್ಲ ಯಾಕೆ ಮೂಲ ದ್ರವ್ಯವಾಗಿರ್ತಕ್ಕಂಥ ಜಡ ಪ್ರಕೃತಿಗೂ ಇಲ್ಲ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನಿಗೂ ಇಲ್ಲ ಪ್ರಕೃತಿ ಪುರುಷಶ್ಚವ ನಿತ್ಯ ಕಾಲಶ್ಚ ಆ ಎರಡಕ್ಕೂ ಪ್ರಕೃತಿಗಾಗಲಿ ಪರಮಾತ್ಮನಿಗಾಗಲಿ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ ಅದಕ್ಕೆ ಪ್ರಕೃತಿ ಪುರುಷಶ್ಚವ ನಿತ್ಯ ಕಾಲಶ್ಚ ಸಪ್ತಮ ಅಂತ ವಿಷ್ಣು ಪುರಾಣದ ವಾಕ್ಯವನ್ನು ಪ್ರಮಾಣವಾಗಿ ಹೇಳ್ತಾರೆ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನನ್ನು ಕುರಿತು ಅರ್ಜುನ ಸತ್ಕರ್ಮದಿಂದ ಎಂದೂ ದುಃಖ ಆಗೋದಿಲ್ಲ ದುಷ್ಕರ್ಮದಿಂದ ಎಂದೂ ಸುಖವೂ ಆಗೋಲ್ಲ ಕೌರವರನ್ನು ಕೊಲ್ಲೋದು ನಿಜ ಆಗಿದ್ರೂ ಕೂಡ ಅದೆಂದೂ ಅವನಿಗೆ ಪಾಪಕ್ಕೆ ಕಾರಣ ಆಗೋದಿಲ್ಲ ಅರ್ಜುನನಿಗೆ ದುಷ್ಟ ನಿಗ್ರಹವನ್ನು ಮಾಡುವಂತಹ ಹೊರಣೆ ಹೊತ್ತವನು ಅರ್ಜುನ ಕ್ಷಾತ್ರಧರ್ಮ ಪರಿಪಾಲಕ ಆದ್ದರಿಂದ ತನ್ನ ಕರ್ತವ್ಯವನ್ನ ಸರಿಯಾಗಿ ತಿಳಿದು ಆಚರಣೆ ಮಾಡುವಂತಹ ಉತ್ತಮನಿಗೆ ಎಂದೂ ಅನರ್ಥ ಆಗುವಂತಹ ಸಂಭವನೇ ಇಲ್ಲ ಇನ್ನು ಅರ್ಜುನ ಈಗ ನೀನು ಕೊಲ್ಲಬೇಕಾಗಿರೋದು ಯಾರನ್ನೂ ಅಲ್ಲ ದುರ್ಯೋಧನಾದಿ ಆತ ತಾಯಿಗಳನ್ನು ಅವರನ್ನು ಕೊಲ್ಲೋದ್ರಿಂದ ಪುಣ್ಯ ಕಾರ್ಯನೇ ಆಗತ್ತೆ ಪುಣ್ಯವೇ ಬರುತ್ತೆ ಹೊರತು ಪಾಪಕಾರ್ಯ ಅನ್ನೋದು ಸರ್ವತಾ ತಿಳಿದಂತೆ ಅಲ್ಲ ದುರ್ಯೋಧನಾದಿಗಳಂತೆ ಭೀಷ್ಮಾದಿಗಳು ಸಹ ವದಾರ್ಹರೆ ಆಗಿದ್ದಾರೆ ಹೇಗೆ ಅಂತ ಕೇಳಿದ್ರೆ ಹಿಂದೆ ಹೇಳ್ದಂಗೆ ಪಾಪಿಗಳಂತೆ ಪಾಪಿಗಳಿಗೆ ಸಹಕಾರ ಕೊಡುವವರು ಕೂಡ ಪಾಪಿಗಳೇ ಅವರು ಕೂಡ ಒದಗೆ ಅರ್ಹರೇ ಆಗಿರೋದು ಈ ದುರ್ಯೋಧನಾದಿಗಳಿಂದ ಯಾರಿಗೋ ದ್ರೋಹ ಆಗಿಲ್ಲ ಭಗವಂತನಿಗೇ ದ್ರೋಹ ಆಗಿದೆ ಅಂತಾನೆ ಕೃಷ್ಣ ಯಾರಿಗೋ ಆಗಿದ್ದರೆ ನಾವ್ಯಾಕದಕ್ಕೆ ಒದ್ದಾಡಬೇಕು ಅಂತ ಈಗ ಯಾರದ್ದೋ ಕಳತನ ಆಗಿದೆ ಅಂತ ಆದರೆ ಅವ್ರ ಮನೆಯವ್ರು ಹೋಗಿ ಕಂಪ್ಲೇಂಟ್ ಕೊಟ್ಕೊಳ್ಳಿ ನಾವು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಬೇಕು ನಮ್ಮನೆ ಕಳೆತನ ಆಗಿದ್ದರೆ ನಾವು ಕಂಪ್ಲೇಂಟ್ ಕೊಡಬೇಕು ಇದು ಲೋಕದಲ್ಲಿ ನಾವು ಮಾತಾಡೋದು ಇಲ್ಲಿ ದುರ್ಯೋಧನಾದಿಗಳು ಅವರಿಂದ ಯಾರಿಗೋ ದ್ರೋಹ ಆಗಿಲ್ಲ ಸಾಕ್ಷಾತ್ ಭಗವಂತನಿಗೆ ದ್ರೋಹ ಆಗಿದೆ ಮೇಲ್ನೋಟಕ್ಕೆ ಪಾಂಡವರಿಗೆ ದ್ಯೂತ ಮೊದಲಾಗಿರ್ತಕ್ಕಂಥದ್ದರಿಂದ ದ್ರೋಹ ಆದಂತೆ ಕಂಡು ನಿಜಕ್ಕೂ ದ್ರೋಹ ಆಗಿರೋದು ಶಾಸ್ತ್ರಗಳಿಗೆ ಭಗವಂತನಿಗೆ ವೇದಾಭಿಮಾನಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಗೆ ಒಂದು ದೃಷ್ಟಾಂತ ಕೊಡ್ತೀನಿ ನೋಡು ಟಿಕೆಟ್ ತಗೊಳ್ಳದೇ ಬಸ್ನಲ್ಲಿ ಪ್ರಯಾಣ ಮಾಡೋದು ಡ್ರೈವರ್ ಅಥವಾ ಕಂಡಕ್ಟ್ರಿಗೆ ಮಾಡಿರ್ತಕ್ಕಂಥ ದ್ರೋಹ ಹೌದಾ ಅಲ್ಲೋ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಅದು ಆಗತ್ತೆ ಬರೀ ಡ್ರೈವರ್ ಕಂಡಕ್ಟ್ರಿಗೆ ಮಾಡಿದ ದ್ರೋಹ ಅಲ್ಲದೆ ಸರ್ಕಾರಕ್ಕೆ ಸಮಾಜಕ್ಕೆ ಮಾಡಿರ್ತಕ್ಕಂಥ ದ್ರೋಹ ದುರ್ಯೋಧನಾದಿ ದೈವದ್ರೋಹಿಗಳನ್ನು ಕೊಲ್ಲೋದರಿಂದ ನರಕ ಪ್ರಾಪ್ತಿಯಾಗತ್ತೆ ಅಂತ ಭಯ ಸರ್ವತಾ ಇಲ್ಲ ಇನ್ನು ಭೀಷ್ಮ ದ್ರೋಣಾದಿಗಳು ಸಾತ್ವಿಕರು ತ್ಯಾಗ ಪರೋಪಕಾರಕ್ಕೆ ಹೆಸರಾಗಿರ್ತಕ್ಕಂಥವರು ಶ್ರೇಷ್ಠ ದೈವ ಭಕ್ತರು ಆದ್ದರಿಂದ ಯುದ್ಧದಲ್ಲಿ ಅವರ ಸಂಹಾರ ಆದರೂ ಕೂಡ ಅವರಿಗೆ ನರಕದ ಭಯ ಅನ್ನೋದು ಇಲ್ಲವೇ ಇಲ್ಲ ಇನ್ನು ದುಷ್ಟಕೋರವರು ಎಲ್ಲೇ ಸತ್ರು ಹೇಗೆ ಸತ್ರು ಯಾರಿಂದನೇ ಸತ್ರು ಅವರಿಗೆ ಸ್ವರ್ಗ ಸಿಗುವಂಥ ಸಂಭವನೇ ಇಲ್ಲ ಅಷ್ಟೇ ಅಲ್ಲ ನರಕಾದಿ ಲೋಕಗಳ ಪ್ರಾಪ್ತಿ ತಪ್ಪಿದ್ದಲ್ಲ ಇದು ಜ್ಞಾನಿಗಳು ಪರಂಪರೆಯಿಂದ ಕಂಡುಕೊಂಡಿರುವಂತಹ ಪರಮ ಸತ್ಯ ಇನ್ನ ಯುದ್ಧದ ವಿಚಾರ ಹೇಳೋದಾದರೆ ಅರ್ಜುನ ಆಡಿರತಕ್ಕಂಥ ಮಾತುಗಳೆಲ್ಲ ಏನಿದೆಯಲ್ಲ ಅದೆಲ್ಲ ಪ್ರಜ್ಞಾವಾದಗಳೇ ಕಪೋಲ ಅವನ ಮನಸ್ಸಿಗೆ ತೋರಿದ್ದನ್ನು ಅವನ ಆಡಿದಾನೆ ಕೌರವರು ಮೊದಲಾಗಿರ್ತಕ್ಕಂಥ ದುಷ್ಟರ ಸಂಹಾರ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಪರಮಧರ್ಮ ಕ್ಷಾತ್ರಧರ್ಮ ಅದೆ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಆದ್ದರಿಂದ ಈ ಯುದ್ಧದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮಕ್ಕೂ ಅವಕಾಶವೇ ಇಲ್ಲ ಅದರ ಬದಲಾಗಿ ನಿಶ್ಚಯವಾಗಿಯೂ ಕೂಡ ಸತ್ಪರಿಣಾಮೇ ಆಗತ್ತೆ ಲೋಕಕ್ಕೆ ಅನುಕೂಲ ಆಗತ್ತೆ ಆ ಕಾರಣಕ್ಕಾಗಿ ಈ ಬಗ್ಗೆನೇನು ಚಿಂತೆ ಅವಶ್ಯಕತೆಯೇ ಇಲ್ಲ ಆದ್ದರಿಂದ ಅಭಿಮಾನವನ್ನು ತ್ಯಾಗ ಮಾಡಿ ನಾವು ನಮ್ಮ ವ್ಯವಹಾರಗಳನ್ನು ಚಟುವಟಿಕೆಗಳನ್ನು ಮಾಡಿದ್ರೆ ಎಚ್ಚರದಲ್ಲೂ ಅಂದರೆ ಜಾಗೃತಾವಸ್ಥೆಯಲ್ಲೂ ಸಮಾಧಿಸ್ಥಿತಿಯನ್ನು ಹೊಂದಬಹುದು ಅಂದರೆ ತಟಸ್ಥನಾಗಿ ಆ ವಿಷಯ ಪದಾರ್ಥಗಳ ಅಥವಾ ಶರೀರಾಭಿಮಾನ ಇತ್ಯಾದಿ ಕಡೆಗೆ ಆಕರ್ಷಣೆಯನ್ನು ಹೊಂದದೇ ಇದ್ದಂತೆ ಇರಬಹುದು ಅದನ್ನು ಬಿಟ್ಟು ಮೋಹಕ್ಕೆ ಒಳಗಾಗಿ ಶೋಕ ಪಡ್ತೀವಿ ಅದು ಸರಿಯಲ್ಲ ಉದಾಹರಣೆಗೆ ನಮಗೆ ಪರಿಚಯವೇ ಇಲ್ಲದೇ ಇರತಕ್ಕಂಥ ಅಪರಿಚಿತರ ಮನೆ ಸುಟ್ಟಾಗ ನಾವು ದುಃಖ ಪಡೋದಿಲ್ಲ ಅದೇ ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ನಾವು ಬಹಳಷ್ಟು ದುಃಖ ಪಡ್ತೀವಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ವಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ವಿ ಎಷ್ಟು ಶ್ರಮ ಆಗಿತ್ತು ಎಲ್ಲವನ್ನು ನೆನೆಸ್ಕೊಂಡು ಮತ್ತೆ ಮತ್ತೆ ನಾವು ಪರಿಹಾರ ಕಾಂಪನ್ಸೇಷನ್ ಬಂದರೂ ದುಃಖ ಮಾತ್ರ ಹೋಗೋದಿಲ್ಲ ಎರಡೂ ಕಡೆ ಅಗ್ನಿ ಕೆಲಸ ಸುಡುವ ಪ್ರಕ್ರಿಯೆಯನ್ನೇ ಮಾಡಿದೆ ಆದರೆ ಇನ್ನೊಬ್ಬರ ಮನೆ ಸುಡುವ ಸಂದರ್ಭದಲ್ಲಿ ಆಗುವಂತಹ ಶೋಕ ನಮ್ಮ ವಿಷಯದಲ್ಲಿ ದುಃಖ ಆಗತ್ತೆ ಯಾಕೆ ಅಭಿಮಾನನೆ ಅಭಿಮಾನನೇ ಕಾರಣ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ವಧು ಅವಳಿಗೇನೋ ಜ್ವರವೋ ಹೊಟ್ಟೆನೋವೋ ತಲೆನೋವೋ ಬಂದ್ರೆ ವರನಿಗೆ ಬಹಳ ದುಃಖ ಆಗುತ್ತೆ ಆದರೆ ಅದೇ ವಿವಾಹಕ್ಕಿಂತ ಮುಂಚೆ ಇನ್ನೂ ಇವರಿಬ್ಬರ ವಿವಾಹ ಅಂತ ನಿಶ್ಚಯವೇ ಆಗಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆ ಆಗಲಿ ಅಥವಾ ಏನೋ ಈ ವರನಿಗೆ ಈ ವಧು ಯಾವ ಪ್ರಸ್ತಾಪವೂ ಬಂದಿಲ್ಲ ಅದೇ ಹುಡುಗಿ ಎದುರು ಮನೆ ಹುಡುಗಿ ಇರ್ಬೋದು ಅದೇ ಹುಡುಗಿಗೆ ಏನೇ ಕಾಯಿಲೆ ರೋಗ ಬಂದರೂ ಇವನಿಗೇನು ದುಃಖ ಆಗೋದಿಲ್ಲ ಓ ಸರಿ ಹೋಗಿದ್ರಂಥ ಡಾಕ್ಟರ್ ಹತ್ರ ಇಷ್ಟು ಕೇಳಿ ಹುಡುಗಿ ಇವನ ಪತ್ನಿ ಆದಾಗ ಅವಳಿಗೆ ಸಣ್ಣದು ಜ್ವರ ಓತಲೇನೋ ಓ ಒಂದು ಮಾತ್ರೆಯಲ್ಲಿ ವಾಸಿ ಆಗುವಂಥದ್ದು ಆದರೆ ಇವನಿಗೆ ಬಹಳ ದುಃಖ ಆಗತ್ತೆ ಯಾಕೆಂದರೆ ತನ್ನ ಮನೆ ತನ್ನ ಮಡದಿ ಇತ್ಯಾದಿ ಅಭಿಮಾನವೇ ದುಃಖಕ್ಕೆ ಕಾರಣ ಈ ಅಭಿಮಾನವನ್ನು ನೀನು ಕಿತ್ತೊಗೆದು ಯುದ್ಧವನ್ನು ಮಾಡಬೇಕು ಆಗ ನೀನು ಕೂಡ ದುಃಖಪಡುವಂಥ ಪ್ರಸಕ್ತಿಯೇ ಇಲ್ಲ ತಾಂತಿ ತಿಕ್ಷಸ್ವಭಾರತ ಈ ಕ್ಷುದ್ರ ಶೋಕವನ್ನು ಅಲ್ಪವಾಗಿರ್ತಕ್ಕಂಥ ದುಃಖವನ್ನು ನೀನು ಎದುರಿಸಲೇಬೇಕು ಅವುಗಳಿಗೆ ನೀನು ಸರ್ವತಾ ತಲೆ ಕೆಡಿಸ್ಕೊಳ್ಳುವಂಥ ಇಲ್ಲ ಇದು ಶ್ರೀಕೃಷ್ಣನ ಸ್ಪಷ್ಟ ಅಭಿಪ್ರಾಯ ಮುಂದೆ ಹೇಳ್ತಾರೆ ಅವಿನಾಶಿತು ತದ್ವಿಧಿ ಏನ ಸರ್ವಮಿದ್ ತತಂ ವಿನಾಶ ನಾ ಕಶ್ಚಿತ್ ಕರ್ತುಮರ್ ಹತಿ ಹಿಂದೆ ಜಡ ಪ್ರಕೃತಿ ಅನಾದಿ ನಿತ್ಯ ಅಂತ ತಿಳಿಸ್ಲಿಕ್ಕೆ ವಿಷ್ಣು ಪುರಾಣ ಮತ್ತು ಬೇರೆ ಬೇರೆ ಆಧಾರವನ್ನು ಪ್ರಮಾಣವನ್ನೆಲ್ಲ ಕೊಟ್ಟಿದ್ರು ಇವುಗಳಲ್ಲಿ ಪ್ರಕೃತಿ ನಿತ್ಯ ಆಗಿದ್ದರೂ ಕೂಡ ಪ್ರಕೃತಿಯನ್ನು ನಿತ್ಯ ಅಂತ ಉಪಾಸನೆ ಮಾಡುವಂಥ ಪುರಾಣವೇ ನಮಗೆ ತಿಳಿಸುತ್ತೆ ಹಿಂದೆ ವಿಷ್ಣು ಪುರಾಣ ಮತ್ತು ಸಂಪ್ರದಾಯ ಪರಂಪರಾಗತ ಪ್ರಾಪ್ತ ಆಹಾ ಅಂತ ಆಧಾರವನ್ನು ಕೊಟ್ಟಿದ್ರು ಆ ಪ್ರಕೃತಿಯನ್ನು ಜಡ ಪ್ರಕೃತಿಯನ್ನು ನಿತ್ಯವೇ ಆಗಿದ್ದರೂ ಕೂಡ ಅನಿತ್ಯ ಅಂತ ಉಪಾಸನೆ ಮಾಡಬೇಕು ಅಂತ ಅದೇ ಪುರಾಣಗಳೇ ನಮಗೆ ತಿಳಿಸ್ತಾ ಇದೆ ಇನ್ನು ಸಂಪ್ರದಾಯ ಯಾರಿಂದ ಆರಂಭವಾಗಿದೆ ಅದು ಎಷ್ಟು ಪ್ರಮಾಣ ಅಂತ ನಿರ್ಧಾರ ಮಾಡೋದು ಅಸಾಧ್ಯ ಪ್ರಕೃತಿ ಪುರುಷ ತತ್ವ ಇದೆ ಸಾಂಖ್ಯರ ಅಭಿಪ್ರಾಯದಂತೆ ಹೇಳಲಿಕ್ಕೆ ಯಾವುದೂ ಕೂಡ ಆಧಾರ ಅನ್ನೋದಿಲ್ಲ ಆದ್ದರಿಂದ ಚೇತನರಿಗೆ ನಿತ್ಯತ್ವವನ್ನು ಸಾಧಿಸುವಂತಹ ಅನುಮಾನಕ್ಕೆ ದೃಷ್ಟಾಂತ ಇಲ್ಲದೇ ಇರೋ ಕಾರಣ ವ್ಯಾಪ್ತಿಯನ್ನು ನಿಶ್ಚಯ ಮಾಡೋದು ಅಸಾಧ್ಯ ಈ ಆಕ್ಷೇಪವನ್ನು ನಿರಾಕರಣೆ ಮಾಡಬೇಕಾಗಿತ್ತು ಪ್ರಕೃತಿಯನ್ನ ತತ್ವ ಇದೆ ಅದು ನಿತ್ಯ ಇದು ನಿತ್ಯ ಅನ್ನೋದು ವ್ಯಕ್ತಿತಃ ಒಂದೊಂದನ್ನು ಉಲ್ಲೇಖ ಮಾಡೋದನ್ನು ಮಾಡಲಿಕ್ಕೆ ಪ್ರಯಾಸದ ಕಾರ್ಯ ಬಹಳ ಶ್ರಮ ಕಾರ್ಯ ಆದ್ದರಿಂದ ಯಾವುದೆಲ್ಲ ಕಡೆ ವ್ಯಾಪಿಸಿದೆಯೋ ಅದೆಲ್ಲವೂ ನಿತ್ಯ ಈ ನಿಯಮ ಅನ್ವಯಿಸುವಂತಹ ಜೀವರಿಗಿಂತ ಭಿನ್ನವಾಗಿರ್ತಕ್ಕಂತಹ ಐವತ್ತೊಂದು ವರ್ಣಗಳು ಕೂಡ ನಿತ್ಯವಾಗಿ ಇರುವಂಥದ್ದು ಯಾವುದರಿಂದ ಸಮಸ್ತ ಜಗತ್ತು ಅಥವಾ ಎಲ್ಲ ಜಗತ್ತು ತತಂ ವ್ಯಾಪ್ತವಾಗಿದೆಯೋ ತತ್ ಅಂತಹ ಅಕ್ಷರಾಧಿ ಐವತ್ತೊಂದು ವರ್ಣಗಳ ಸಮೂಹ ಅವ್ಯಾಕೃತಾಕಾಶ ಇವೆಲ್ಲವೂ ಕೂಡ ಅವಿನಾಶಿತು ನಿತ್ಯವೇ ಆಗಿದೆ ತೂ ಶಬ್ದಕ್ಕೆ ಏವ ಅಂದರೆ ನಿತ್ಯವೇ ಆಗಿದೆ ಅಂತ ಅರ್ಥ ಪ್ರಕೃತಿ ವರ್ಣಗಳು ಅವ್ಯಾಕೃತ ಆಕಾಶ ಆತ್ಮ ಎಲ್ಲವೂ ಕೂಡ ಅನಾದಿಯಿಂದ ನಿತ್ಯವಾಗಿರುವಂಥದ್ದು ವ್ಯಾಪ್ತವಾದ ತತ್ವಕ್ಕೆ ಸ್ವಾಭಾವಿಕವಾಗಿ ನಾಶ ಇಲ್ಲ ಅದನ್ನೇ ಅವಿನಾಶಿಯನ್ನು ಶಬ್ದದಿಂದ ಹೇಳಿತು ಆದರೂ ಶಾಪದಿಂದಲೋ ಅಥವಾ ಮತ್ಯಾರ್ಧೋ ಪ್ರಯತ್ನ ವಿಶೇಷದಿಂದಲೋ ಅದಕ್ಕೆ ವಿನಾಶ ಯಾಕೆ ಅನ್ನೋ ಪ್ರಶ್ನೆ ಬಂದರೆ ವಿನಾಶಂ ಅವ್ಯಯಸ್ಯ ವ್ಯಾಪ್ತವಾಗಿರುವಂತಹ ತತ್ವಕ್ಕೆ ಅಸ್ಯ ಅಂದರೆ ಅಂತಹ ತತ್ವಕ್ಕೆ ವಿನಾಶ ನಾಶ ಅಥವಾ ಯಾರು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರೂ ನಾಶ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾವತ್ತೂ ಆಗೋಲ್ಲ ಅವ್ಯಯಸ್ಯ ಅಂದರೆ ಹ್ರಾಸ ಇಲ್ಲದೇ ಇರುವಂಥದ್ದು ಯಾವುದಕ್ಕೆ ಅಂದರೆ ವ್ಯಾಪ್ತವಾಗಿರ್ತಕ್ಕಂಥ ತತ್ವಕ್ಕೆ ಹ್ರಾಸ ಇಲ್ಲವೋ ಅದಕ್ಕೆ ನಾಶವನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವರು ಸರ್ವತ್ರವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಬಿಂಬರು ಅಂತ ಮುಂದೆ ಹೇಳ್ತಾರೆ ಅಂತವಂತ ಇ ದೇಹ ನಿತ್ಯಸ್ ನಿತ್ಯುಕ್ತಃ ಶರೀರಿಣ ಅನಾಶಿನ್ ಅಪ್ರಮೇಯಸ ತಸ್ಮ್ದು ಸ್ವಭಾರತ ಕಾಟಕೋಪನಿಷತ್ನ ೂಪಂ ಪ್ರತಿಪೋ ಬೂವ ಅನ್ನುವಂತಹ ಮಂತ್ರ ಜೀವ ಪರಮಾತ್ಮರ ಪ್ರತಿಬಿಂಬ ಪರಮಾತ್ಮ ಬಿಂಬ ಜೀವ ಪ್ರತಿಬಿಂಬ ಅಂತ ತಿಳಿಸೋದು ಪ್ರತಿಬಿಂಬ ಅಂದರೆ ಉಪಾಧಿ ಸಾಪೇಕ್ಷವಾದದ್ದು ಉಪಾಧಿ ಅನ್ನೋ ಅವಶ್ಯಕತೆ ಇದೆ ಪ್ರತಿಬಿಂಬ ಮೂಡಬೇಕು ಅಂತ ಆದರೆ ಉದಾಹರಣೆಗೆ ನಮ್ಮ ಮುಖದ ಪ್ರತಿಬಿಂಬ ಕನ್ನಡಿಯನ್ನು ಅಪೇಕ್ಷೆ ಮಾಡತ್ತೆ ಅದೇ ಉಪಾಧಿ ಕನ್ನಡಿ ಇದ್ದರೆ ತಾನೇ ಅಂದರೆ ಉಪಾಧಿ ಇದ್ದರೆ ತಾನೇ ಪ್ರತಿಬಿಂಬ ಮೂಡಲಿಕ್ಕೆ ಸಾಧ್ಯ ಜೀವರು ನಿತ್ಯರಲ್ಲ ಇಲ್ಲಿ ಜೀವನಿತ್ಯನಲ್ಲ ಅನಿತ್ಯ ಅಂತ ಎರಡು ಅನುಮಾನಗಳಿಂದ ಸಾಧಿಸ್ಲಿಕ್ಕೆ ಹೋಗ್ತಾರೆ ಒಂದು ಜೀವ ಪ್ರತಿಬಿಂಬ ಅಂತಾದರೆ ಈ ಜಡ ದೇಹವೇ ಮಾಧ್ಯಮ ಉಪಾಧಿ ಆಗಬೇಕು ಆ ದೇಹ ನಾಶ ಆದರೆ ಕನ್ನಡಿ ಪ್ರತಿಬಿಂಬ ಹೇಗೆ ನಾಶ ಆಗುತ್ತೋ ದೇಹ ನಾಶ ಆದರೆ ಪ್ರತಿಬಿಂಬ ಇರಬಾರ್ದು ಅರ್ಥ ಜೀವನೂ ನಾಶ ಆಗಬೇಕು ಆದ್ದರಿಂದ ಜೀವನಿತ್ಯನಲ್ಲ ಅನಿತ್ಯ ಅಂತ ಒಂದು ಅನುಮಾನ ಯಾಕೆ ಅಂದರೆ ದೇಹ ಪ್ರಯುಕ್ತ ಪ್ರತಿಬಿಂಬರಾಗಿರೋದ್ರಿಂದ ಈ ಅನುಮಾನ ಉದಾಹರಣೆಗೆ ಕನ್ನಡಿಯಿಂದ ನಮ್ಮ ಪ್ರತಿಬಿಂಬ ಮೂಡದಂತೆ ಇನ್ನೊಂದು ಅಷ್ಟೇ ಅಲ್ಲ ಕನ್ನಡಿ ಉಪಾಧಿ ಇದೆ ಆದರೆ ಅದರ ಮುಂದೆ ನಾವು ನಿಂತರೆ ಮಾತ್ರ ಪ್ರತಿಬಿಂಬ ಮೂಡೋದಕ್ಕೆ ಸಾಧ್ಯ ಆ ಉಪಾದಿಗೂ ಪ್ರತಿಬಿಂಬಕ್ಕೂ ಸಾಮೀಪ್ಯ ತಪ್ಪಿದ್ರೆ ಜೀವ ಪರಮಾತ್ಮರ ಪ್ರತಿಬಿಂಬ ಪರಮಾತ್ಮ ಬಿಂಬ ಕೇವಲ ಬಿಂಬ ಅಂದರೆ ಪರಮಾತ್ಮ ಯಾರಿಗೂ ಪ್ರತಿಬಿಂಬನಲ್ಲ ಕೇವಲ ಅವನು ಬಿಂಬ ಮಾತ್ರ ಇರ್ತಾನೆ ಜೀವ ಆದರೆ ಬಿಂಬರನಿ ಪರೋ ಸೋತ್ತಮರು ಪ್ರತಿಬಿಂಬರನಿ ಪರೋ ಸ್ವವರರು ತಮಗಿಂತ ಹಿರಿಯರಿಗೆ ಪ್ರತಿಬಿಂಬ ಸ್ಥಾನೀಯರು ತಮಗಿಂತ ಕಿರಿಯರಿಗೆ ಜೀವರು ಬಿಂಬಸ್ಥಾನೀಯರಾಗಿರ್ತಾರೆ ಆದರೆ ಪರಮಾತ್ಮ ಹಾಗಲ್ಲ ಅವನು ಯಾರಿಗೂ ಕೂಡ ಪ್ರತಿಬಿಂಬನಲ್ಲ ಕೇವಲ ಬಿಂಬ ಅವನು ಬಿಂಬಕ್ಕೂ ಉಪಾಧಿಕ್ಕೂ ಸಮ ಸಾಮೀಪ್ಯ ಸಂಪರ್ಕ ತಪ್ಪಿ ಹೋದರೆ ಪ್ರತಿಬಿಂಬ ನಾಶ ಆಗತ್ತೆ ಉಪಾದಿ ನಾಶ ಆದರೆ ಪ್ರತಿಬಿಂಬ ನಾಶ ಉಪಾದಿಗೂ ಬಿಂಬಕ್ಕೂ ಸಾಮೀಪ್ಯ ತಪ್ಪಿದರೆ ಪ್ರತಿಬಿಂಬ ನಾಶ ಬಿಂಬ ನಾಶ ಆದರೆ ಪ್ರತಿಬಿಂಬ ನಾಶ ಹೀಗೆ ಪ್ರತಿಬಿಂಬಕ್ಕೆ ಮೂರು ರೀತಿಯಾಗಿರ್ತಕ್ಕಂಥ ನಾಶಗಳಿದೆ ಇಲ್ಲಿ ಬಿಂಬ ಜೀವನೇ ಆಗಲಿ ಪರಮಾತ್ಮನೇ ಆಗಲಿ ನಾಶರಹಿತ ನಿತ್ಯ ಮೇಲಿನ ಎರಡು ಅನುಮಾನಗಳಿಂದ ಜೀವರು ನಿತ್ಯರಲ್ಲ ಅನಿತ್ಯರು ಅಂಥೇಳಿ ಸಿದ್ಧ ಆಗುತ್ತೆ ಆದ ಕಾರಣ ಜೀವರು ನಿತ್ಯರಾಗಿದ್ದಾರೆ ಅಂತ ಸಾಧಿಸುವ ಅನುಮಾನ ತಪ್ಪಾಗಿದೆ ಸರಿಯಿಲ್ಲ ಇದಕ್ಕೆ ಉತ್ತರವನ್ನು ಅಂಥವಂಥ ಇಮೆ ದೇಹ ಒಂದು ಅನುಮಾನಕ್ಕೆ ಇನ್ನೊಂದು ಅನುಮಾನದ ವಿರೋಧ ಬಂದರೆ ಅದಕ್ಕೆ ಸತ್ಪ್ರತಿಪಕ್ಷ ದೋಷ ಅಂತ ಕರೀತಾರೆ ಜೀವಾತ್ಮರು ಅನಾದಿಯಾಗಿರೋದ್ರಿಂದ ನಿತ್ಯರು ಅನ್ನೋ ಅನುಮಾನಕ್ಕೆ ಜೀವರೆಂಬ ಪ್ರತಿಬಿಂಬಕ್ಕೆ ಕಾರಣವಾಗಿರ್ತಕ್ಕಂಥ ದೇಹ ಮತ್ತು ದೇಹ ಅಂದರೆ ಪ್ರತಿಬಿಂಬ ಪರಮಾತ್ಮ ಬಿಂಬ ಇವರೊಬ್ಬರ ಸಾಮೀಪ್ಯವೂ ನಶ್ವರವಾಗಿರ್ತಕ್ಕಂಥ ಕಾರಣ ಜೀವರು ಅನಿತ್ಯರು ಅನ್ನೋ ಅನುಮಾನ ವಿರೋಧ ಇಲ್ಲಿದೆ ಆದ್ದರಿಂದ ಇದು ಸತ್ಪ್ರತಿಪಕ್ಷ ದೋಷ ಅಂತ ಪರಿಗಣನೆ ಆಗುತ್ತೆ ನಿತ್ಯರಾಗಿರ್ತಕ್ಕಂಥ ಜೀವರ ಇಮೆ ದೇಹ ಕಾಣುವಂತಹ ಈ ಭೌತಿಕ ಶರೀರಗಳು ಅಂಥವಂತಹ ಕೊನೆಯುಳ್ಳದ್ದು ನಶ್ವರ ಇಲ್ಲಿ ದೇಹಕ್ಕೆ ಇಮೆ ದೇಹ ಅಂಥೇಳಿ ಬಹುವಚನವನ್ನು ಪ್ರಯೋಗ ಮಾಡಿಯಾರೆ ಏಕವಚನವನ್ನು ಹೇಳಿಲ್ಲ ಈ ದೇಹಗಳು ಮಾತ್ರ ನಶ್ವರ ಅಂದರೆ ಇನ್ನೊಂದು ದೇಹವೂ ಇದೆ ಅಂತ ಸೂಚನೆ ಆಗುತ್ತೆ ಈ ದೇಹಗಳು ಮಾತ್ರ ನಶ್ವರ ಅಂತ ಹೇಳಿದ್ರೆ ಈ ನಶ್ವರ ಅಲ್ಲದೇ ಇರತಕ್ಕಂಥ ಮತ್ತೊಂದು ದೇಹ ಇದೆ ಅಂತ ಸೂಚನೆಯನ್ನು ಕೊಡ್ತಾರೆ ಅಂತಹ ಸ್ವರೂಪ ದೇಹವೇ ಜೀವ ಮತ್ತು ಪರಮಾತ್ಮನ ಮಧ್ಯೆ ಪ್ರತಿಬಿಂಬ ಮೂಡಲಿಕ್ಕೆ ಆಗಿರುವಂತಹ ಉಪಾಧಿ ಸ್ವರೂಪದೇಹವೇ ಉಪಾಧಿ ಆಗಿದೆ ಆದ್ದರಿಂದ ಈ ನಶ್ವರವಾಗಿರ್ತಕ್ಕಂಥ ಪಾಂಚಭೌತಿಕ ದೇಹ ಇದೆಯಲ್ಲ ಅದು ಉಪಾಧಿ ಅಲ್ಲ ಈ ಸ್ವರೂಪ ದೇಹಕ್ಕೆ ಯಾವತ್ತೂ ನಾಶ ಇಲ್ಲ ಸ್ವಾಮೀಪೆವೂ ತಪ್ಪೋದಿಲ್ಲ ಆದ್ರಿಂದ ಮೊದಲನೇ ಅನುಮಾನ ಏನು ಮಾಡಿದ್ರು ಅದು ಸರಿ ಇಲ್ಲ ಅಂತ ನಿರಾಕರಣೆಯನ್ನು ಮಾಡಿದ್ದಾಯಿತು ಉಪಾಧಿ ನಾಶ ಆದರೆ ಪ್ರತಿಬಿಂಬ ನಾಶ ಅಂತ ಏನು ಅನುಮಾನ ಇಲ್ಲಿ ಉಪಾಧಿ ನಾಶದ ಪ್ರಶ್ನೆಯೇ ಇಲ್ಲ ಸ್ವರೂಪದೇ ಅನಿತ್ಯ ಆದ್ದರಿಂದ ಪ್ರತಿಬಿಂಬನಾಶದ ಪ್ರಶ್ನೆ ಅನ್ನೋದು ಸರ್ವತಾ ಇಲ್ಲ ಅಂತ ನಿರಾಕರಣೆ ಮಾಡಿದಾಯಿತು ಆದ್ದರಿಂದ ಇದಕ್ಕಾಗಿ ಜೀವರನ್ನು ಶರೀರಣಃ ಅಂತ ಅಷ್ಟೇ ಉಲ್ಲೇಖ ಮಾಡದೆ ನಿತ್ಯ ಅನ್ನೋ ವಿಶೇಷಣವನ್ನು ಕೂಡ ಇಲ್ಲಿ ಸೇರಿಸ್ತಾರೆ ಇದರಿಂದ ಇನ್ನೊಂದು ಅನುಮಾನವೂ ಕೂಡ ಸಿದ್ಧ ಆಗತ್ತೆ ಯಾವುದದು ಅಂದರೆ ಜೀವರು ನಿತ್ಯರು ಯಾಕೆ ಅಂದರೆ ಉಪಾದಿಯು ಕೂಡ ನಿತ್ಯ ಸ್ವರೂಪದೇಹವೇ ಉಪಾಧಿ ಅದು ನಿತ್ಯ ಅದಕ್ಕೆ ವ್ಯತಿರೇಕ ದೃಷ್ಟಾಂತ ಕನ್ನಡಿಯಲ್ಲಿ ಕಾಣತಕ್ಕಂಥ ಪ್ರತಿಬಿಂಬ ಕನ್ನಡಿಯನ್ನು ಉಪಾಧಿ ಅನಿತ್ಯವಾಗಿದ್ದರಿಂದ ಆ ಪ್ರತಿಬಿಂಬವೂ ಅನಿತ್ಯ ಆದರೆ ಜೀವರ ಸ್ವರೂಪದೇಹ ಅದೇ ಉಪಾದಿ ಅದು ನಿತ್ಯವೇ ಆಗಿರೋದ್ರಿಂದ ಜೀವರು ಕೂಡ ನಿತ್ಯರು ಪ್ರತಿಬಿಂಬಕ್ಕೆ ಕಾರಣವಾಗಿರ್ತಕ್ಕಂಥ ಉಪಾದಿಗೂ ಅಂದರೆ ಸ್ವರೂಪದೇಹಕ್ಕೂ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನಿಗೂ ಇರುವ ಸಂಪರ್ಕಕ್ಕೆ ಎಂದೆಂದಿಗೂ ಚ್ಯುತಿ ಅಥವಾ ನಾಶ ಅನ್ನೋದಿಲ್ಲದೆ ಇರೋ ಕಾರಣ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೂ ನಾಶ ಅನ್ನೋದಿಲ್ಲ ಉಪಾಧಿ ನಾಶ ನಿಮಿತ್ತ ಪ್ರತಿಬಿಂಬ ನಾಶ ಇಲ್ಲಿ ಜೀವ ಪರಮಾತ್ಮ ಇವರಿಬ್ಬರಿಗೂ ನಾಶ ಇಲ್ಲ ಆದ್ದರಿಂದ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಉದಾಹರಣೆ ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ ಜೀವ ಬಿಂಬ ವಸ್ತು ಜೀವ ಕನ್ನಡಿಯ ಮುಂದೆ ಬಂದಾಗ ಮಾತ್ರ ಪ್ರತಿಬಿಂಬ ಅನ್ನೋದು ಮೂಡುತ್ತೆ ಅದನ್ನು ಕನ್ನಡಿಯನ್ನು ಸಮೀಪ ತಪ್ಪಿಸಿದ್ರೆ ಅಥವಾ ಅಲ್ಲಿಂದ ಸರಿಸಿ ಎತ್ತಿಟ್ರೆ ಪ್ರತಿಬಿಂಬ ಅನ್ನೋದು ನಾಶ ಆಗತ್ತೆ ಹೀಗೆ ಇಲ್ಲಿ ಬಿಂಬ ಮತ್ತು ಉಪಾಧಿಗಳ ಸನ್ನಿಧಾನ ಸಾಮೀಪ್ಯಕ್ಕೆ ನಾಶ ಇದೆ ಅದೇ ಜೀವ ಮತ್ತು ಪರಮಾತ್ಮನ ವಿಚಾರದಲ್ಲಿ ಈ ರೀತಿಯಾಗಿ ಇಲ್ಲ ಇದನ್ನು ಅನಾಶಿನಹ ಅನ್ನ ವಿಶೇಷಣದಿಂದ ಕೃಷ್ಣೆಯಲ್ಲಿ ತಿಳಿಸ್ತಾನೆ ಇಲ್ಲಿ ಉಪಾದಿಯೂ ನಿತ್ಯ ನಾಶರಹಿತ ಯಾಕೆ ಸ್ವರೂಪ ದೇಹವೇ ಉಪಾಧಿ ಅದನ್ನು ಗೀತೆ ಉಪಾದಿಯ ನಿತ್ಯತ್ವವನ್ನು ಅಪ್ರಮೇಯಸ್ಯ ಅನ್ನೋ ವಿಶೇಷಣದಿಂದ ತಿಳಿಸಿರುವಂಥದ್ದು ಪ್ರಮ ಅನ್ನೋ ಶಬ್ದಕ್ಕೆ ಪರಿಮಿತಿ ಅಂತ ಅರ್ಥ ಅಪ್ರಮೇಯ ಅಂದರೆ ಪರಿಮಿತಿ ಇಲ್ಲದೇ ಇರತಕ್ಕಂಥವನು ಅಂದರೆ ಅರ್ಥಾತ್ ಎಲ್ಲ ಕಡೆ ವ್ಯಾಪ್ತನಾದವನು ಪರಮಾತ್ಮ ಜೀವಾತ್ಮನಲ್ಲಿ ಈ ಅಪ್ರಮೇಯ ಅಥವಾ ಸರ್ವತ್ರ ವ್ಯಾಪ್ತ ಅನ್ನೋ ವಿಶೇಷಣ ಅನ್ವಯ ಆಗೋದಿಲ್ಲ ಕೂಡೋದಿಲ್ಲ ಜೀವ ಅಣು ಹರಿಕತಾಂಬ್ರ ಸಾರದಲ್ಲಿ ತಿಳಿಸ್ದಂಗೆ ಕುದುರೆ ಬಾಲದ ಕೊನೆಯ ಕೂದಲು ತುದಿ ಭಾಗವ ಮಾಡಿ ಶತವಿದ ಅದರಲ್ಲು ಒಂದನ್ನು ನೂರು ಭಾಗವೋ ಮಾಡಲಿಂತಿ ಹೋದು ವಿಧಿವವಾದಿ ಸಮಸ್ತ ಜೀವನ ಮಾಡಿ ತೃಣಾಂತ ಜೀವರಳು ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತಲ್ಲಿ ಹೇಳಿದರು ಆದ್ದರಿಂದ ಜೀವ ಸರ್ವಗತನಲ್ಲ ಸರ್ವತ್ರ ವ್ಯಾಪ್ತ ಅಲ್ಲೇ ಅಲ್ಲ ಪ್ರತಿಬಿಂಬದ ಲಕ್ಷಣ ಏನು ಅಂದರೆ ಶ್ರೀಮದ್ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ತದ ಅಧೀನತ್ವೇ ಸತಿ ತತ್ಸಾದೃಶ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನ ಪ್ರತಿಬಿಂಬ ಮೂಡೋದಾದರೂ ಹೇಗೆ ಅಂತ ಕೇಳಿದ್ರೆ ಇಲ್ಲಿ ಪ್ರಕೃತ ಪ್ರತಿಬಿಂಬ ಅಂದರೆ ಕನ್ನಡಿಯಲ್ಲಿ ಕಾಣುವಂತೆ ಅಲ್ಲ ಜೀವನಲ್ಲಿರ್ತಕ್ಕಂಥ ಪರಮಾತ್ಮನ ಕಿಂತು ಕಿಂಚಿತ್ ಸಾದೃಶ್ಯವೇ ಪ್ರತಿಬಿಂಬತ್ವ ಪರಮಾತ್ಮ ಸರ್ವತ್ರಗತನಾದರೂ ಅವನ ಅಲ್ಪ ಸಾದೃಶ್ಯ ಜೀವನದಲ್ಲಿ ಇದ್ದೇ ಇರತ್ತೆ ಇದೇ ಪ್ರತಿಬಿಂಬ ಅನ್ನೋ ಶಬ್ದದ ಅರ್ಥ ಜೀವ ಉಪಾಧಿ ಇವೆಲ್ಲವೂ ನಿತ್ಯ ಅಂತ ತಿಳಿಸ್ತಾರೆ ಹೀಗೆ ಜೀವನ ನಿತ್ಯತ್ವವನ್ನು ಸಾಧಿಸಿ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿ ತಸ್ಮಾದ ಯುಜಸ್ವ ಭಾರತ ಅಂತ ಶ್ಲೋಕವನ್ನು ಕೃಷ್ಣ ಉಪಸಂಹಾರ ಮಾಡ್ತಾನೆ ಜೀವ ಪ್ರತಿಬಿಂಬ ಪರಮಾತ್ಮ ಬಿಂಬ ಪರಮಾತ್ಮ ಸರ್ವಗತ ಸರ್ವತ್ರ ವ್ಯಾಪ್ತ ಆದ್ದರಿಂದ ಬಿಂಬಕ್ಕಾಗಲಿ ಉಪಾಧಿಗಾಗಲಿ ಅವೆರೆಡರ ಸಾಮೀಪ್ಯಕ್ಕಾಗಲಿ ಎಂದೆಂದಿಗೂ ನಾಶ ಇಲ್ಲ ಅವುಗಳಿಗೆ ನಾಶ ಇದೆ ಅನ್ನೋ ಕಾರಣದಿಂದ ಜೀವನಿ ಜೀವನಿಗೂ ನಾಶ ಇದೆ ಅಥವಾ ಅನಿತ್ಯತ್ವ ಅಂತ ಹೇಳೋದಕ್ಕೆ ಆಸ್ಪದವೇ ಇಲ್ಲ ಆದರಿಂದ ಜೀವನಾಶಕ್ಕಾಗಿ ದುಃಖ ಪಡುವಂಥ ಅಗತ್ಯನೇ ಇಲ್ಲ ಯಾಕೆ ಅಂದರೆ ಜೀವನಿತ್ಯ ಇನ್ನು ದೇಹ ನಾಶ ಆದರೂ ಮತ್ತದರ ಬದಲಾಗಿ ಇನ್ನೊಂದು ಹೊಸ ದೇಹ ಬಂದೇ ಬರುತ್ತೆ ಇನ್ನು ಇನ್ನೊಂದು ಬಂಧುಗಳ ದೇಹದ ದರ್ಶನ ಸ್ಪರ್ಶನ ಸಂಭಾಷಣ ಸುಖ ಸಿಗೋದಿಲ್ಲ ಅನ್ನೋ ದುಃಖವನ್ನು ಬಂಧುಗಳಲ್ಲಿರ್ತಕ್ಕಂಥ ಅಭಿಮಾನವನ್ನು ತ್ಯಾಗ ಮಾಡಿ ಕಳ್ಕೋಬೇಕು ಹೀಗೆ ದುಃಖಕ್ಕೆ ಕಾರಣವೇ ಇಲ್ಲವಾಗಿದ್ದರಿಂದ ತಸ್ಮಾತ್ ಯುಜಸ್ವ ಭಾರತ ಭರತವಂಶದಲ್ಲಿ ಹುಟ್ಟಿರ್ತಕ್ಕಂಥವನ್ನೇನು ನೀನು ವಿಷ್ಣು ಪೂಜಾರ್ಥಂ ಇತಿ ಚಿಂತ ಏನ ವಿಷ್ಣು ಪೂಜಾ ಅನು ಅನುಸಂಧಾನದಿಂದ ಯುದ್ಧಂ ಕೊರು ಪರಮಾತ್ಮನ ಆರಾಧನಾ ರೂಪವಾಗಿರ್ತಕ್ಕಂಥ ಯುದ್ಧವನ್ನು ಮಾಡು ಈ ಅನುಸಂಧಾನದಿಂದ ಮಾಡು ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಂಶಯ ಪರಮಾತ್ಮನ ಆರಾಧನಾ ರೂಪವಾಗಿ ಯುದ್ಧ ಮಾಡುವಂಥ ಶ್ರೀಕೃಷ್ಣನ ಉಪದೇಶ ಸರಿಯಿಲ್ಲ ನಾವು ನಿತ್ಯರೋ ಅಂದರೆ ಜೀವರು ನಿತ್ಯರು ಪರಮಾತ್ಮನೂ ನಿತ್ಯ ಅಂದ ಮೇಲೆ ಪರಮಾತ್ಮನಿಗೂ ಜೀವರಿಗೂ ಅಂತಹ ವೈಲಕ್ಷಣ್ಯ ವಿಶೇಷತೆ ಏನು ಕಾಣ್ತಿಲ್ಲ ಅವನು ನಿತ್ಯ ಜೀವರೂ ಅಂದ ಮೇಲೆ ಅವನ ಆರಾಧನೆ ಮಾಡುವಂಥದ್ದು ಪೂಜೆ ಮಾಡುವಂತ ಅಗತ್ಯ ಅಂತ ಸಂಶಯ ಈ ಸಂಶಯಕ್ಕೆ ಉತ್ತರ ರೂಪವಾಗಿ ಪರಮಾತ್ಮನಿಗೂ ಜೀವರಿಗೂ ಇರ್ತಕ್ಕಂಥ ವೈಲಕ್ಷಣ್ಯವನ್ನು ಪರಮಾತ್ಮನಲ್ಲಿ ಮಾತ್ರವೇ ಇರ್ತಕ್ಕಂಥ ವೈಲಕ್ಷಣ್ಯವನ್ನು ವೈಶಿಷ್ಟ್ಯತೆಯನ್ನು ತಿಳಿಸ್ಲಿಕ್ಕೆ ಅವಿನಾಶಿತು ತದ್ವಿದ್ದಿ ಮತ್ತು ಅಂತವಂತ ಇಮೇ ದೇಹ ಅಂತ ಎರಡು ಶ್ಲೋಕಗಳಿಂದ ತಿಳಿಸ್ತಾರೆ ಪರಮಾತ್ಮ ಅಚ್ಚುತ ನಾಶರಹಿತ ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಯಾವ ಪರಮಾತ್ಮನಿಂದ ಇರ್ತಕ್ಕಂಥ ಈ ಜಗತ್ತು ಕಾಲ ಗುಣಗಳು ಮತ್ತು ದೇಶ ತತಂ ವ್ಯಾಪ್ತವಾಗಿದೆಯೋ ಅಂದರೆ ಕಾಲ ಗುಣ ದೇಶಗಳ ಮಿತಿಯನ್ನು ಮೀರಿ ಯಾವುದಿದೆಯೋ ಅಂತಹ ವಿಷ್ಣು ಪರಮಾತ್ಮ ಅವಿನಾಶಿ ನಾಶ ಇಲ್ಲದೆ ಇದ್ದವನು ಇತಿ ವಿದ್ಯೆ ಆ ರೀತಿಯಾಗಿ ನೀನು ತಿಳ್ಕೊ ಅವಿನಾಶಿ ತು ತೂ ಶಬ್ದ ವಿಷ್ಣುವಿಗೆ ಇರುವಂತಹ ಅವಿನಾಶ ಅಂದರೆ ನಿತ್ಯತ್ವವು ನಮಗಿಂತಲೂ ವಿಶಿಷ್ಟವಾದದ್ದು ಅಂತ ತಿಳಿಸ್ತಾ ಇದೆ ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ತಿಳಿಸ್ ಇನ್ನು ಐವತ್ತೊಂದು ವರ್ಣಗಳು ಆಕಾಶ ಇವುಗಳಿಗೆ ದೇಶದ ವ್ಯಾಪ್ತಿ ಕಾಲದ ವ್ಯಾಪ್ತಿ ಇದ್ದರೂ ಕೂಡ ಗುಣತಃ ವ್ಯಾಪ್ತಿ ಅನ್ನೋದಿಲ್ಲ ಅವುಗಳು ಗುಣಗಳಿಂದ ಪೂರ್ಣ ಅಲ್ಲ ಜೀವಾತ್ಮರು ಕಾಲತಹ ವ್ಯಾಪ್ತರು ನಿತ್ಯರು ಆದರೂ ದೇಶತಹ ಗುಣತಹ ವ್ಯಾಪ್ತಿ ಅನ್ನೋದು ಅವರಿಗಿಲ್ಲ ಪರಮಾತ್ಮ ದೇಶತಹ ಕಾಲತಹ ಗುಣತಹ ಸರ್ವತ್ರ ವ್ಯಾಪ್ತನಾದವನು ಅನಂತ ಇದು ಭಗವಂತನಿಗೆ ಇರ್ತಕ್ಕಂಥ ವಿಶೇಷ ವೈಲಕ್ಷಣ್ಯ ಜೀವರು ನಿತ್ಯ ಪರಮಾತ್ಮನೂ ನಿತ್ಯ ಆದರೂ ಜೀವರ ನಿತ್ಯತ್ವ ಪರಮಾತ್ಮನ ಪರಮಾತ್ಮನ ನಿತ್ಯತ್ವ ಸ್ವಯಂ ಸಿದ್ಧ ಆದ್ದರಿಂದ ಭಗವಂತ ಚತುರ್ವಿಧ ನಾಶರಹಿತ ಇದೆ ವಿಶೇಷ ಆದರೆ ಸ್ವರೂಪತಃ ನಾಶ ಅಭಾವದಲ್ಲಿ ಜೀವರಿಗಿಂತಲೂ ಭಗವಂತನಲ್ಲಿ ಇರುವಂತಹ ಹೆಚ್ಚಗಾರಿಕೆ ಹೆಚ್ಚಿನ ವಿಶೇಷ ಏನು ಅಂದರೆ ಅಂತವಂತ ಇಮೆ ದೇಹ ಶರೀರಿಣ ನಾಶವಾಗುವಂತಹ ದೇಹವಿರುವ ಅರ್ಥಾತ್ ಸಂಸಾರಿ ಜೀವರು ಸ್ವರೂಪತಃ ನಿತ್ಯರಾದರೂ ಅವರ ಈ ದೇಹಗಳು ಅಂದರೆ ಮೂರು ದೇಹ ಅನಿರುದ್ಧ ಲಿಂಗ ಸ್ಥೂಲ ಈ ಮೂರು ದೇಹಗಳು ಅಂಥವಂತಹ ನಾಶವನ್ನ ಹೊಂದಿರುವಂಥದ್ದು ಅಷ್ಟೇ ಅಲ್ಲ ನಾಶ ಇರೋದರಿಂದ ಉತ್ಪತ್ತಿಯು ಕೂಡ ಇರುವಂತದ್ದು ಸಂಸಾರಿ ಜೀವರ ದೇಹಕ್ಕೆ ಉತ್ಪತ್ತಿ ನಾಶಗಳಿವೆ ಆದ್ದರಿಂದ ಮುಕ್ತರ ದೇಹವು ಹೀಗೆ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು ಮುಕ್ತರ ದೇಹ ಅಂದರೆ ಸ್ವರೂಪ ಮಾತ್ರ ಇರುವಂಥದ್ದು ಸ್ವರೂಪ ದೇಹ ಮಾತ್ರ ಇರುವಂಥದ್ದು ನಾಶ ಇಲ್ಲ ಅಂತಾದಮೇಲೆ ನಿತ್ಯ ಮುಕ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅವನ ದೇಹಕ್ಕೆ ನಾಶ ಇಲ್ಲ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಕೈಮುತ್ತಿನ ಐದಿಂದ ಅದು ಸಿದ್ಧ ಹೀಗೆ ಹುಟ್ಟು ಸಾವು ಅಥವಾ ಜನನ ಮರಣರೂಪವಾಗಿರ್ತಕ್ಕಂಥ ದೇಹ ಇರೋದರಿಂದಲೇ ಜೀವರಿಗೆ ದುಃಖ ಪ್ರಾಪ್ತಿ ಅನ್ನೋದು ಅನಿವಾರ್ಯ ಜೀವರು ಗುಣಪೂರ್ಣರಲ್ಲ ಅನ್ನೋದು ಸುಸ್ಪಷ್ಟ ಇದೇ ಜೀವರಿಗೂ ಮತ್ತು ಭಗವಂತನಿಗೂ ಇರತಕ್ಕಂಥ ವೈಲಕ್ಷಣ್ಯ ಆದ್ದರಿಂದ ಜೀವರು ಪರಮಾತ್ಮನಂತೆ ಸ್ವರೂಪತಃ ನಿತ್ಯರೇ ಜೀವರಿಗೆ ದುಃಖ ಪ್ರಾಪ್ತಿ ಅಪೂರ್ಣತೆ ಮತ್ತು ದೇಹನಾಶ ಅನ್ನೋ ಮೂರು ವಿಧವಾಗಿರ್ತಕ್ಕಂಥ ನಾಶಗಳಿದೆ ಭಗವಂತ ಚತುರ್ವಿಧ ನಾಶರಹಿತ ಹೀಗೆ ಪರಮಾತ್ಮನಲ್ಲಿ ಅತಿ ಹೆಚ್ಚಿನ ವಿಶೇಷತೆಗಳಿರೋದ್ರಿಂದ ಅವನ ಪೂಜಾ ಅಥವಾ ಆರಾಧನೆ ಎನ್ನುವ ಪವಿತ್ರ ಭಾವದಿಂದ ಯುದ್ಧವನ್ನು ಮಾಡಬೇಕು ಅಂತ ಕೃಷ್ಣನ ಆದೇಶ ಅದರಿಂದ ಅವನು ಅನಾಶಿನಹ ಅಪ್ರಮೇಯ ಅನಾಶಿನಹ ಅಂದರೆ ಚತುರ್ವಿಧ ನಾಶಹೀನಸ್ಯ ಅಂತ ಅಪ್ರಮೇಯಸ್ಯ ಅಂದರೆ ದೇಶ ಕಾಲ ಗುಣ ಅಪರಿಚ್ಛಿನ್ನ ಹರೇಹೇ ಪೂಜಾರ್ಥಂ ಯುದ್ಧಸ್ವ ಇತಿ ಸಮ್ಮರಿ ಏನು ತಾತ್ಪರ್ಯ ಏನು ಅಂದರೆ ಭಗವಂತ ಚತುರ್ವಿಧ ನಾಶರಹಿತ ಅನ್ನುವ ಒಂದೇ ಕಾರಣಕ್ಕಾಗಿ ಅವನ ಆರಾಧನೆಯನ್ನು ಮಾಡಬೇಕಾಗಿಲ್ಲ ಸರ್ವತ ನಾಶ ಇಲ್ಲದೇ ಇರುವ ಕಾರಣದಿಂದ ಸ್ವತಂತ್ರನು ಆದ್ದರಿಂದ ಮೋಕ್ಷವೂ ಕೂಡ ಭಗವಂತನ ಅವನು ಕೊಟ್ಟರೆ ಉಂಟು ಇಲ್ಲದೇ ಇದ್ರೂ ಇಲ್ಲ ಆದ್ದರಿಂದ ಯುದ್ಧ ಅನ್ನೋದು ನಿನಗೆ ಕ್ಷತ್ರಿಯನಾಗಿರ್ತಕ್ಕಂಥದ್ರಿಂದ ಕ್ಷಾತ್ರಧರ್ಮ ಅದು ವಿಹಿತಕರ್ಮ ಆಗಿರೋದ್ರಿಂದ ಪರಮಾತ್ಮನ ಆರಾಧನೆಯನ್ನು ಆರಾಧನೆ ರೂಪದಲ್ಲಿ ಯುದ್ಧವನ್ನು ಮಾಡಲೇಬೇಕು ಈ ವಿಶೇಷಾಂಶವನ್ನು ತಿಳಿಸೋದಕ್ಕಾಗಿಯೇ ಅನಾಶಿನೋ ಅಪ್ರಮೇಯಸ್ಯ ಅನ್ನೋ ಪದವನ್ನು ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಮುಂದೆ ಇದರ ಇನ್ನಿಷ್ಟು ವಿಚಾರಗಳನ್ನು ನಾಳೆ ದಿನ ಸೇರಿದಾಗ ತಿಳ್ಕೊಳ್ಳೋಣ ಅಂತ ಶ್ರೀಕೃಷ್ಣ ಅರ್ಪಣೆ ಸ್ವರೂಪ ಶರೀರವೇ ಜೀವನಿಗೆ ಉಪಾಧಿ ಕನ್ನಡಿ ನಾಶ ಆದಾಗ ಅಥವಾ ಕನ್ನಡಿ ಒಡೆದು ಹೋದಾಗ ಪ್ರತಿಬಿಂಬ ನಾಶ ಆಗತ್ತೆ